ನಮೋ ನಮ ಅಭ್ರಮಂ ಭಂಗರಹಿತ ಅಜಡಂ ವಿಮಲ ಸದಾ ಆನಂದ ತೀರ್ಥಮುರ ಭಜೇತಾಪತ್ರಪಂ ಶ್ರೀಮದಂದೀರ್ಥ ಪಂಕಜೇಣವ ಪವಿತ್ರಯಂತ್ ನಿತ್ಯ ಪಂಡಿತ ಆಪದ ಮೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೆತ್ನ ವಿಘ್ನಾ ಪ್ರಣಶ್ಯಂತ ಸಿಧ್ಯ ಮನೋರಥಾ ನಾರಾಯಣ ಸುರಗುರು ಜಗದೇತನಾಥ ಭಕ್ತಪ್ರಿ ಸಕಲಲೋಕನಮಸ್ಕೃತಂತ್ರಣ್ಯವರ್ಜಿತಮ್ಯಮೀಶಂ ವಂದೇ ಭವ್ನ ಮಮಸಿವಂದ್ಯ ನಾರಾಯಣ ನಮಸ್ಕೃತ್ಯ ನರೋತ್ತಮೀ ಸರಸ್ವತಿಂ ವ್ಯಾ ತಯ ಮುದೀರೇ ಶ್ರೀಗುರುಭ್ಯೋ ನಮಃ ಹರಿ ಓಂ ದೇವಂ ನಾರಾಯಣಂ ಮತ್ತು ಸರ್ವದೋಷ ವಿವರ್ಜಿತ ಪರಿಪೂರ್ಣ ಗುರುಂ ಶಾನ್ ಗೀತಾರ್ಥಂ ಪಕ್ಷಾಂ ರೇಷತಃ ಏಳನೇ ಅಧ್ಯಾಯದಲ್ಲಿ ಒಂದು ಅಸಾಧಾರಣವಾದ ಏಳರಿಂದ ಹನ್ನೆರಡರವರೆಗೆ ಈ ಆರು ಅಧ್ಯಾಯಗಳಲ್ಲಿ ಏನು ಹೇಳ್ತಾರೆ ಅದಕ್ಕಿಂತ ಹಿಂದಿನ ಈವರೆಗೆ ಆರ ಅಧ್ಯಾಯ ಹೇಳಿಯಾಗಿದೆ ಇಂದು ಆರೋಧ್ಯಾಯ ಹೇಳಲಿಕ್ಕಿದ್ದಾರೆ ಮತ್ತೆ ಹದಿಮೂರನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯದವರೆಗೆ ಅಲ್ಲಿ ಮತ್ತು ಒಟ್ಟಿಯ ಷಟ್ಕ ಮೂರು ಪ್ರಥಮ ಷಟ್ಕ ದ್ವಿತೀಯ ಷಟ್ಕ ತೃತೀಯ ಷಟ್ಕ ಅಂತ ಅದರ ಪ್ರಥಮ ಷಟ್ಕದಲ್ಲಿ ಅಂದರೆ ಮೊದಲನೇ ಅಧ್ಯಾಯದಿಂದ ಆರಂಭಿಸಿ ಆರನೇ ಅಧ್ಯಾಯದ ತನಕ ಹೇಳಿರ್ತಕ್ಕಂತಹದ್ದು ಏನೋ ಬುದ್ಧಿ ಯೋಗೇತಿ ಮಾಂಸುನು ಅಂತ ಹೇಳ್ಕೊಂಬಿಟ್ಟು ಯೋಗವನ್ನು ಹೇಳ್ತಾರೆ ಯೋಗ ಅಂದರೆ ಉಪಾಯ ಅಂದರೆ ಭಗವಂತನ ಜ್ಞಾನ ಬರಲಿಕ್ಕೆ ನಾವು ಮಾಡಬೇಕಾದ ಸಾಧನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದು ಎರಡು ತರಹದ್ದು ಹೇಳಾಗಿದೆ ಒಂದು ನಿಧನ ಸಾಕ್ಷಾತ್ ಸಾಧನ ಮತ್ತು ಪರಂಪರೆಯ ಸಾಧನ ಅಂದರೆ ಭಗವಂತನ ಪ್ರೀತಿಗೋಸ್ಕರ ನಾವು ನಮ್ಮ ನಮ್ಮ ಕರ್ಮ ಅನುಷ್ಠಾನವನ್ನು ಭಗವಂತನ ಆರಾಧನಾ ರೂಪದಲ್ಲಿ ಮಾಡುವುದು ಜ್ಞಾನಕ್ಕೆ ಉಪಾಯ ಹೇಗೆ ನೇರವಾಗಿ ಅಲ್ಲ ಮತ್ತೆ ಹೇಗೆ ಸಾಧನ ಅಂತ ಹೇಳಿದ್ರೆ ಅದು ಅಂತಃಕರಣ ಶುದ್ಧಿಯನ್ನು ಮಾಡ ಈಗ ಹೇಳಿದಾಗೆ ಧ್ಯಾನ ಯೋಗ ಅದು ಭಗವಂತ ಸಾಕ್ಷಾತ್ಕಾರಕ್ಕೆ ಜ್ಞಾನಕ್ಕೆ ನೇರವಾಗಿ ಸಾಧನ ಇದೆರಡನೇ ಭಗವಂತ ಮಾಹಿತಿ ಕೊಟ್ಟಾಯಿತು ಜ್ಞಾನದ ಉಪಾಯದ ಬಗ್ಗೆ ಒಂದು ಸಾಕ್ಷಾತ್ ಸಾಧನ ಇನ್ನು ಪರಂಪರೆಯ ಕರ್ಮಾನುಷ್ಠಾನ ಕರ್ಮಯೋಗ ಎಂಬುದು ಪರಂಪರೆಯಿಂದ ಕಾರಣವಾಗುತ್ತೆ ಜ್ಞಾನಕ್ಕೆ ಧ್ಯಾನಯೋಗ ಎಂಬುದು ಸಾಕ್ಷಾತ್ತಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುತ್ತೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ನಮಗೆ ಯಾವುದು ಮಾಡುವುದಾದರೂ ಕೂಡ ಭಕ್ತಿಯಿಂದ ಮಾಡಬೇಕಲ್ವೇ ಶ್ರದ್ಧಾವ ಮೇ ಯುಕ್ತಮತಃ ಶ್ರದ್ಧೆ ಇದ್ದವನು ಯುಕ್ತಮ ಅಂದರೆ ಭಕ್ತಿಯಿಂದ ಮಾಡ್ತಕ್ಕಂಥವರು ತಲರ ಆಸೆಯನ್ನು ತೊರೆದು ಭಕ್ತಿಯಿಂದ ಮಾಡ್ತಕ್ಕಂಥ ಧ್ಯಾನ ಕೆಲವರು ದ್ವೇಷದಿಂದ ಭಗವಂತನ ಧ್ಯಾನ ಮಾಡಿದರೆ ಉಪಯೋಗ ಇಲ್ಲ ದ್ವೇಷ ಚೈವ್ಯಾದವೋ ಗೃಪ ಅಂತ ದ್ವೇಷದಿಂದವನು ದೇವರನ್ನು ಧ್ಯಾನ ಮಾಡಲಿಕ್ಕೆ ಬರುತ್ತೆ ಭಕ್ತಿಯಿಂದಲೂ ಮಾಡಲಿಕ್ಕೆ ಬರುತ್ತೆ ಆದರೆ ದ್ವೇಷದಿಂದ ಮಾಡಿದರೆ ಅನರ್ಥ ಆಗತ್ತೆ ಭಕ್ತಿಯಿಂದ ಮಾಡಿದರೆ ಮಾತ್ರ ಧ್ಯಾನ ಸಫಲವಾಗ್ತದೆ ಹಾಗಾಗಿ ಭಕ್ತಿ ಬೇಕು ದೇವರ ಧ್ಯಾನ ಮಾಡಲಿಕ್ಕೆ ಆ ಭಕ್ತಿ ಬೇಕಂತಾದರೆ ದೇವರು ಭಕ್ತಿ ಸುಳ್ಳುದಲ್ಲಿ ಬರುವುದಿಲ್ಲ ದೇವರ ಮೇಲೆ ಸಹಜವಾಗಿ ಪ್ರಪಂಚದಲ್ಲಿರುವಂತಹ ಸೆಳತವನ್ನು ಅದರಿಂದ ಪಾರಾಗಿ ಭಗವತ್ ಸೆಳತಕ್ಕೆ ನಾವು ಒಳಗಾಗಬೇಕು ದೇವರಲ್ಲಿ ನಮಗೆ ಪ್ರೀತಿ ಬರಬೇಕು ಪ್ರೇಮ ಪ್ರವಾಹ ವಿಶೇಷ ತಡೆಗೆ ಹರಿತಾ ಇದೆ ಅದು ನಿರೋಧವಾಗಿ ಭಗವಂತನಲ್ಲಿ ನಿರಂತರವಾದ ಪ್ರೇಮ ಪ್ರವಾಹ ಬರಬೇಕಾದ್ರೆ ದೇವರಲ್ಲಿ ಗುಣದ ಅನುಸಂಧಾನ ಮಹಿಮೆಯ ಅನುಸಂಧಾನ ಅವಶ್ಯಕ ಹಾಗಾಗಿ ಭಕ್ತಿ ಜ್ಞಾನಕ್ಕೆ ಪೂರಕವಾದದ್ದು ಭಕ್ತಿ ಭಕ್ತಿಗೆ ಪೂರಕವಾದದ್ದು ಮಹಾತ್ಮ್ಯ ಜ್ಞಾನ ಮಹಾತ್ಮ ಜ್ಞಾನ ಹೇಗೆ ಬರುತ್ತೆ ಅಂದರೆ ಮಹಾತ್ಮ್ಯನ ಹೇಳಿದ್ರೆ ಬರುತ್ತೆ ಇದ್ರೆ ಬರುವುದಿಲ್ಲ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಏಳನೇ ಅಧ್ಯಾಯದಿಂದ ಆರಂಭಿಸಿ ಹನ್ನೆರಡು ಅಧ್ಯಾಯ ತನಕ ವಿಶೇಷವಾಗಿ ಭಗವಂತನ ಮಹಿಮೆಯ ಬಗ್ಗೆ ಬೆಳಕೆಯನ್ನು ಕೇಳ್ತಾರೆ ಹೀಗೆ ಪ್ರಾಧಾ ಮಹಿಮೆಯನ್ನೇ ಪ್ರಾಚೀನ್ಯವಾಗಿ ಸಾರುವುದು ಹಿಂದೆ ಆರು ಅಧ್ಯಾಯದಲ್ಲಿ ದೇವರ ಮಹಿಮೆ ಬರಲಿಲ್ಲ ಅಂತಿಲ್ಲ ಬಂದಿದೆ ಆದರೆ ಅಲ್ಲಿ ಜ್ಞಾನದ ಉಪಾಯಕ್ಕೆ ಪ್ರಾಧಾನ್ಯ ಒತ್ತು ಕೊಟ್ಟು ಅಲ್ಲಿ ಅಲ್ಲಿ ದೇವರ ಮಹಿಮೆಯನ್ನು ಹೇಳಿದ್ದಾರೆ ಅಲ್ಲಿ ಜ್ಞಾನದ ಉಪಾಯದ ಬಗ್ಗೆ ಬೆಳಕನ್ನು ಹೆಚ್ಚಾಗಿ ಕಲಿಸಿದ್ದರು ಇನ್ನು ಹನ್ನೆರಡು ಅಧ್ಯಾಯ ಆದ ಹದಿಮೂರನೇ ಅಧ್ಯಾಯದಿಂದ ಹದಿನೆಂಟು ಅಧ್ಯಾಯದವರೆಗೆ ಭಗವಂತನ ಮಹಾತ್ಮೆ ಹೇಳುವುದಿಲ್ಲ ಅಂತಿಲ್ಲ ಹೇಳ್ತಾ ಇಲ್ಲ ಆದರೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಸಾಧನದ ಬಗ್ಗೆಯೂ ಕೂಡ ಬೆಳಕನ್ನು ಚೆಲ್ತಾರೆ ಹಾಗಾಗಿ ಈ ಹನ್ನೆ ಏಳನೇ ಅಧ್ಯಾಯದಿಂದ ಹನ್ನೆರಡು ಅಧ್ಯಾಯದವರೆಗೆ ಮಾತ್ರ ವಿಶೇಷವಾಗಿ ಭಗವಂತನ ಮಹಾತ್ಮ್ಯದ ಬಗ್ಗೆ ಒತ್ತು ಕೊಟ್ಟು ಆ ಮಹಿಮೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಹಾಗೆ ಹಿಂದಿನ ಆರು ಅಧ್ಯಾಯಗಳ ಜೊತೆ ಇನ್ನು ಮುಂದೆ ಬರೆಯುವ ಆರು ಅಧ್ಯಾಯಗಳಿಗೆ ಅಂತ ಅಂದ್ರೆ ಹದಿಮೂರನೇ ಅಧ್ಯಾಯದಿಂದ ಹದಿನೆಂಟರವರೆಗೂ ಇದು ವಿಶೇಷ ಆಯಿತು ಇದು ಕೇವಲ ಮಹಿಳೆಯನ್ನು ಮಾತ್ರ ಹೇಳೋದು ಅಲ್ಲಿ ಆದರೆ ಸಾಗರ ಕಲಾಪ ಹೇಳ್ತಾರೆ ಪೂರ್ವೋತ್ತರ ಅಧ್ಯ ಆರು ಶತಕದಲ್ಲಿ ಹೀಗೆ ಹೇಳ್ತಾರೆ ಹಾಗಾಗಿ ಈಗೇನಾಯ್ತು ಅಂದರೆ ಭಕ್ತಿಯಿಂದ ಮಾಡಬೇಕಾದ್ರೆ ಭಕ್ತಿ ಬರಬೇಕಾದ್ರೆ ಮಹಾತ್ಮೆಯನ್ನು ನಿರೂಪಣೆ ಮಾಡಲೇಬೇಕು ಹಿಂದೆ ಭಕ್ತಿಯಿಂದ ದೇವರ ಜ್ಞಾನವನ್ನು ದೇವರ ಧ್ಯಾನ ಮಾಡುವಂತ ಹೇಳಿದಾಗ ಭಕ್ತಿ ಬರಬೇಕಾದ್ರೆ ಮಹಾತ್ಮ್ಯ ಬೇಕು ನಿರ್ಪುಣ ಬೇಕು ಅದಕ್ಕೆ ಮಹಾತ್ಮೆಯನ್ನು ಹೇಳ್ತಾರೆ ಹಾಗಾಗಿ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಬಂಧ ಇದೆ ಭಕ್ತಿಯಿಂದ ದೇವರು ಧ್ಯಾನ ಮಾಡಬೇಕಾದ್ರೆ ಮಹಿಮೆಯ ಜ್ಞಾನ ಬೇಕು ಅದಕ್ಕೋಸ್ಕರ ಮಹಿಮೆಯನ್ನು ಹೇಳಲಿಕ್ಕೋಸ್ಕರವೇ ಈ ಅಧ್ಯಾಯ ಬಂದಿದೆ ದೇವರು ಏನು ಹೇಳ್ತಾನಂದ್ರೆ ಹೇಳುವಾಗ ನೀನು ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡ್ತಾ ಇದ್ದ ಆದರೆ ಈ ಜ್ಞಾನೋಪಾಯವನ್ನು ಧ್ಯಾನವನ್ನು ಮಾಡ್ತಾ ಇದೆಯಾ ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ಯಾ ನನ್ನಲ್ಲಿ ತುಂಬ ಆಸಕ್ತನಾಗಿದ್ದಲ್ಲಿ ಇಷ್ಟಹ ಭಾವದಿಂದ ಮಾಡ್ತಾ ಇದೆಯಾ ಕರ್ಮಾನುಷ್ಠಾನ ಮಾಡುವಾಗಲಿ ಧ್ಯಾನವನ್ನು ಮಾಡುವಾಗಲಿ ಭಗವಂತನು ಬಿಟ್ಟು ಬೇರೆ ಪರದಲ್ಲಿ ಆಸಕ್ತನಾದರೆ ಅದು ಮೋಕ್ಷಕ್ಕೆ ತಾರಕವಾಗುವುದಿಲ್ಲ ಮೋಕ್ಷ ಸಾಧನವಾದ ಜ್ಞಾನಕ್ಕೆ ಅದು ಪೂರಕವಾಗುವುದಿಲ್ಲ ಅದಕ್ಕೋಸ್ಕರ ಫಲದಾಸೆಯನ್ನು ತೊರೆದು ಮಾಡಬೇಕು ದೇವರಲ್ಲೇ ಆಸಕ್ತಿಯನ್ನು ಫಲದಲ್ಲಿ ಆಸಕ್ತಿ ಇಲ್ಲ ನಿಷ್ಕಾಮ ಕರ್ಮ ಯೋಗ ನಿಷ್ಕಾಮ ಧ್ಯಾನ ಯೋಗ ಅದು ಮಾಡ್ತಾ ಇರುವವನು ಜ್ಞಾನಕ್ಕೆ ಆಶಯ ದೇವರೇ ನನಗೆ ಗತಿ ಅವನೇ ನನ್ನಲ್ಲಿ ನಿಂತು ಮಾಡ್ತಾ ಇದ್ದಾನೆ ನನಗೆ ಅವನೇ ಗತಿ ಎಂಬ ಮನೋಭಾವದಿಂದ ಯಾರು ಕರ್ಮಾನುಷ್ಠಾನ ಮತ್ತು ಧ್ಯಾನ ಅನುಷ್ಠಾನವನ್ನ ಮೋಕ್ಷ ಸಾಧನ ಜ್ಞಾನ ಸಾಧನ ಉಪಾಯವನ್ನು ದೇವರ ಅಪರೋಕ್ಷ ಸಾಧನ ಉಪವನ್ನ ಅನುಷ್ಠಾನ ಮಾಡ್ತಕ್ಕಂಥವನು ಅವನಿಗೆ ಜ್ಞಾನ ಮುಖ್ಯ ಬೇಕು ಅದಕ್ಕೋಸ್ಕರ ಅವನು ಎಂಥದ್ದಾಗಿ ಖಚಿತವಾಗಿ ಸರಿಯಾದ ಜ್ಞಾನವನ್ನ ಯಾವ ರೀತಿಯಾದ ಜ್ಞಾನವನ್ನು ಪಡೆಯಬಲ್ಲ ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡ್ತಕ್ಕಂಥವನು ಯಾವ ರೀತಿಯಾದ ಜ್ಞಾನವನ್ನು ಪಡೆಯಬಲ್ಲ ಆ ಪ್ರಕಾರದ ಜ್ಞಾನಕ್ಕೆ ಪೂರಕವಾದ ಮಾತನ್ನ ನಾನು ಹೇಳ್ತೇನೆ ನಿನಗೆ ಜ್ಞಾನ ಬರಬೇಕು ನನ್ನ ಬಗ್ಗೆ ಇಷ್ಟೆಲ್ಲ ಧರ್ಮ ಅನುಷ್ಠಾನ ಮಾಡೋದು ಇಷ್ಟೆಲ್ಲಾ ಜ್ಞಾನ ಅನುಷ್ಠಾನ ಮಾಡೋದು ಯಾವುದಕ್ಕೋಸ್ಕರ ಆ ಜ್ಞಾನದ ಸ್ವರೂಪ ಯಾವ ರೀತಿಯಾಗಿರುತ್ತದೆ ಯಾವ ಥರನಾಗಿ ಗೌರವ ತಿಳ್ಕೊಳ್ಬೇಕು ಆ ಒಂದು ಜ್ಞಾನದ ಬಗ್ಗೆಯೂ ಕೂಡ ನನಗೆ ನಿನಗೆ ನಾನು ಮಾಹಿತಿ ದೊರೆಯುವ ರೀತಿಯಲ್ಲಿ ಮಾತಾಡ್ತೇನೆ ನನ್ನ ಉಪದೇಶನ ಸರಿಯಾಗಿ ಕೇಳಿದರೆ ಯಾವ ತರದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಯಾವ ರೀತಿಯಾದ ಜ್ಞಾನ ನಾನು ಸಂಪಾದನೆ ಮಾಡಬೇಕು ಎಂದು ನನಗೆ ಅರ್ಥವಾಗುತ್ತೆ ಅದಕ್ಕೋಸ್ಕರ ನೀನು ಶ್ರದ್ಧೆಯಿಂದ ನನ್ನ ಮಾತನ್ನು ಆರಿಸು ಯಾಕಂದರೆ ಒಬ್ಬ ಶ್ರೋತ್ರನಿಗೆ ಅವನಿಗೆ ಬೇರೆ ಕಡೆಗೆ ಹೋದ ಗಮನ ತನ್ನತ್ತ ಸಿಳಿಬೇಕಾದ್ರೆ ಅದ್ರ ಮೊದಲು ಹೇಳಬೇಕಾಗಿದೆ ನೋಡಪ್ಪ ನಾನು ಸರಿಯಾಗಿ ಹೇಳ್ತಾ ಇದ್ದೇನೆ ಇದರಿಂದಾಗಿ ನನಗೆ ಜ್ಞಾನ ಬರುತ್ತೆ ಜ್ಞಾನದ ಬಗ್ಗೆ ಮಾಹಿತಿ ಬರುತ್ತೆ ಅದಕ್ಕೋಸ್ಕರ ಸರಿಯಾಗಿ ನನ್ನ ಮಾತನ್ನು ಆರಿಸು ಎಂಬುದಾಗಿ ಕೃಷ್ಣ ಹೇಳಿ ಮಯ್ಯಾ ಭ ಭಗವಾನು ವಾಚ ಮೈಯಾಸಕ್ತ ಮನಃ ತಾತ್ತ ಯೋರು ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಹ್ಮ್ ಯಥಾ ಜ್ಞಾಸತಿ ತಕ್ಷಣ ಅವನವನ ಯೋಗ್ಯತೆಗೆ ಅನುಸಾರವಾಗಿ ಅವನು ಮೋಕ್ಷಕ್ಕೋಸ್ಕರ ತಿಳಿಬೇಕಾದದ್ರಲ್ಲಿ ಏನೇನು ತಿಳಿಬೇಕು ಅದು ಯಾವುದೇ ಮತ್ತೆ ಉಳಿಯುವುದಿಲ್ಲ ಅವನ ಯೋಗ್ಯತಾನು ಸರ್ ತಿಳಬೇಕಾದ್ರೆ ಅಷ್ಟು ಪರ್ಫೆಕ್ಟ್ ಸಮರ್ಪಕವಾಗಿ ನಾನು ಉಪದೇಶ ಕೊಡ್ತೇನೆ ಸ್ವಲ್ಪವೂ ಕೂಡ ಮನಸ್ಸನ್ನು ಕದಲಿಸ್ಬೇಡ ಅದರಲ್ಲೇ ಇದು ಹೇಳ್ತೇನೆ ಕೇಳುವಂತ ಕೃಷ್ಣ ಹೇಳಿ ಕೃಷ್ಣ ಹೇಳ್ತಾನೆ ಮುಂದೆ ಏನ್ ಹೇಳ್ತಾನೆ ಅಂದ್ರೆ ಜ್ಞಾನ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾ ಅಶೇಷ ಯಜ್ಞಾ ಮೇಹಭೂಯೋ ನಾತವ್ಯಂ ಅವಶಿಷ್ಯತೆ ಏನೇ ಆದರೆ ನಾವು ಶ್ರವಣ ಮಾಡಿದ ನಂತರ ನಮಗೆ ಜ್ಞಾನದ ಜ್ಞಾನ ಬರ್ತದೆ ಶ್ರವಣ ಮಾಡಬೇಕಾದ್ರೆ ಪ್ರವಚನ ಮಾಡಬೇಕು ಪ್ರವಚನ ಮಾಡಿಲ್ಲಂದ್ರೆ ಶ್ರವಣ ಇಲ್ಲ ಶ್ರವಣ ಇಲ್ಲಂದ್ರೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರವಚನಾಧೀನ ಶ್ರವಣ ಶ್ರವಣಾಧೀನ ಜ್ಞಾನ ಅದಕ್ಕೆ ಪ್ರವಚನ ಯಾವ ತರದಲ್ಲಿ ನನ್ನ ಪ್ರವಚನ ಇರುತ್ತೆ ಎಂಬುದನ್ನು ಕೂಡ ಕೃಷ್ಣ ಹೇಳ್ತಾ ಇದ್ದ ನಾನು ನಿನಗೆ ಜ್ಞಾನವನ್ನು ಹೇಳುತ್ತೇನೆ ಅಂತ ಹೇಳಿದೆ ಕೃಷ್ಣ ಜ್ಞಾನವನ್ನು ಹೇಳುತ್ತೇನೆ ಅಂತ ಹೇಳಿ ಆ ಜ್ಞಾನವನ್ನು ತಿಳ್ಕೊಂಡ್ರೆ ಮತ್ತೆ ತಿಳಿಬೇಕಾದದ್ದು ಏನು ಉದಿಲ್ಲ ನಿನ್ನ ಮೋಕ್ಷಕ್ಕೆ ಬೇಕಾದದ್ದು ಯಾವುದೂ ಉಳಿದಿಲ್ಲ ಮತ್ತೆ ಎಲ್ಲ ತಿಳ್ಕೊಂಡ ಹಾಗೆ ನೀನು ನನ್ನ ಉಪದೇಶದಿಂದ ನೀನು ತಿರುವಂಚನ ಪಡೆದ ನಂತರ ಮತ್ತೆ ಇನ್ನು ಯಾರಿಗೋ ಬೇರೆಯವರಿಗೆ ಇನ್ನೂ ಸ್ವಲ್ಪ ಇನ್ನೂ ಉಳ್ಕೊಂಡು ತಿಳ್ಕೊಳ್ಬೇಕಾದದ್ದು ನಿಮ್ಗೆ ಯಾರೋ ಉಪಶಕ್ತಿ ಮಾಡಿ ತಿಳ್ಕೊಳ್ಳುವ ಅಗತ್ಯನ ಪೂರ್ಣ ಮಾಹಿತಿ ಕೊಡ್ತೇನೆ ನಾನು ಮತ್ತೆ ತಿಳ್ಕೊಳ್ಬೇಕಾದದ್ದು ಏನೇನೋ ಉಳಿಯೋದಿಲ್ಲ ಆ ರೀತಿಯಾಗಿ ಉಪದೇಶ ಕೊಡ್ತೇನೆ ನೋಡು ಜ್ಞಾನ ವಿಜ್ಞಾನವನ್ನು ಕೊಡ್ತೇನೆ ಅದನ್ನು ತಿಳಿದ ನಂತರ ನಿನಗೆ ತಿಳ್ಕೊಳ್ಬೇಕಾದದ್ದು ಏನೂ ಇರುವುದಿಲ್ಲ ಸಮಗ್ರ ಮಾಹಿತಿ ಬಂದ್ಬಿಡುತ್ತೆ ನಿನಗೆ ಏನಿದು ಜ್ಞಾನ ಕೊಡ್ತೇನೆ ಜ್ಞಾನವನ್ನು ತಿಳಿದ ನಂತರ ಅರ್ಥ ಏನು ಜ್ಞಾನವನ್ನು ತಿಳಿದಂದ್ರೆ ಅರ್ಥ ಇಲ್ಲ ಜ್ಞಾನವನ್ನು ತಿಳಿಯುವುದಲ್ಲ ಪ್ರಮೇಯವನ್ನು ತಿಳಿಯುವುದು ಇಲ್ಲಿ ಹೇಳ್ತಾನೆ ಕೃಷ್ಣ ಜ್ಞಾನವನ್ನು ತಿಳಿದ ನಂತರ ನಿನ್ನ ತಿಳ್ಕೊಳ್ಬೇಕಾದ್ದೇನು ಜ್ಞಾನ ತಿಳಿದಂತೇನು ಪ್ರಮೇಯವನ್ನು ತಿಳಿಯುವುದು ಜ್ಞಾನವನ್ನು ತಿಳಿಯುವುದಲ್ಲ ವಿಚಿತ್ರವಾಗಿ ಮಾತಾಡ್ತಾನಂತ ಕಾಣುತ್ತೆ ಅದಕ್ಕೆ ರಾಯರು ಅರ್ಥ ಬರೀತಾರೆ ಇಲ್ಲಿ ಜ್ಞಾನ ವಿಜ್ಞಾನ ಅಂದಕ್ಕೆ ಅರ್ಥ ಬೇರೆ ಬೇರೆ ಉಂಟು ಜ್ಞಾನ ಎಂಬ ಶಬ್ದಕ್ಕೆ ಜ್ಞಾತವ್ಯ ಒಬ್ಬರಿಗೆ ಮೋಕ್ಷ ಆಗ್ಬೇಕಾದ್ರೆ ಜನರಲ್ ಜ್ಞಾನ ತಿಳ್ಕೊಳ್ಬೇಕಾದ ಪ್ರಣಯ ಇರುತ್ತೆ ಸರ್ವರೂ ತಿಳಿಯಬೇಕಾದ ಸಾಮಾನ್ಯ ಅರಿವು ಜ್ಞಾತವ್ಯ ಪದಾರ್ಥ ತಿಳ್ಕೊಳ್ಬೇಕಾದ ಒಂದು ಪ್ರಣಯ ಅಂಶ ಜನರಲ್ ಪ್ರಣಯ ಪ್ರತಿಯೊಬ್ಬರೂ ತಿಳ್ಕೊಬೇಕಾದ ಅಂಶ ಅದು ಜ್ಞಾತವ್ಯ ಕೆಲವರು ಹಾಗಲ್ಲ ಅವರವರ ಪತ್ ಅವರವರ ಮೋಕ್ಷ ಸಿದ್ಧಿಗೆ ತಿಳ್ಕೊಳ್ಬೇಕಾದ ಅಂಶ ಅದು ವಿಜ್ಞಾನ ವಿಶೇಷೇಣ ಜ್ಞಾತವ್ಯವಾದದ್ದು ಸಾಮಾನ್ಯ ಮೋಕ್ಷಕ್ಕೆ ಒಂದು ಪಡೆಯವರು ತಿಳ್ಕೊಳ್ಳೇಬೇಕಾದ ಜನರು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದ ಪ್ರಮೇಯ ಅಂಶ ಅದನ್ನು ಜ್ಞಾನ ಅಥವಾ ಜ್ಞಾತವ್ಯ ಅಂತ ಹೇಳ್ತಾರೆ ಕೆಲವರು ಹಾರಲ್ಲ ಎಲ್ಲರೂ ತಿಳ್ಕೋಬೇಕಾಗಿಲ್ಲ ಅವರವರ ಯೋಕ್ಷತೆ ಹೇಗಿದೆಯೋ ಅವರವರ ಮೋಕ್ಷ ಪೂರಕವಾದ ರೀತಿಯಲ್ಲಿ ಕೆಲವೊಂದು ವಿಶೇಷಾಂಶವನ್ನು ತಿಳ್ಕೋಬೇಕು ಅದು ಎಲ್ಲರೂ ತಿಳ್ಕೋಬೇಕಾಗಿಲ್ಲ ಅವರವರ ವೈಯಕ್ತಿಕ ಮೋಕ್ಷಕ್ಕೆ ಪೂರಕವಾದ ತಿಳ್ಕೊಳ್ಬೇಕಾದ ಕ್ರಮಯ ವಿಶೇಷ ಇರುತ್ತೆ ಅದನ್ನು ಏನಂತ ಕರೀತಾರೆ ಆ ಅರಿವನ್ನು ವಿಜ್ಞಾನ ಅಂತ ಕರೀತಾರೆ ತಿಳಿಯುವ ವಸ್ತುವನ್ನ ವಿಜ್ಞೇಯ ವಿಜ್ಞಾತವ್ಯ ಅಂತ ಕರೀತಾರೆ ಈಗ ಇಲ್ಲಿ ಜನರಲ್ ಜ್ಞಾನ ಯಾವುದು ಸರ್ವಸ್ಮಾತ್ ಉತ್ತಮೋ ವಿಷ್ಣು ಇತಿ ಜ್ಞಾನಂ ಉದಾಹರಣ ಸಾಮಾನ್ಯ ಜ್ಞಾನೇನು ಪ್ರತಿಯೊಬ್ಬರು ವಿಷ್ಣು ಸರ್ವೋತ್ತಮ ಎಂಬ ಜ್ಞಾನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಆದ್ರೆ ಇನ್ನೊಂದು ಕಡೆಯಲ್ಲಿ ವಿಜ್ಞಾನ ಇದೆ ವಿಜ್ಞಾನ ಅಂದ್ರೀಗ ಒಬ್ಬೊಬ್ಬರಿಗೆ ಒಂದೊಂದು ಬಿಂಬ ರೂಪ ಇರತ್ತೆ ನಮ್ಮ ಬಿಂಬ ರೂಪವನ್ನು ನೀವು ತಿಳ್ಬೇಕಾಗಿಲ್ಲ ನಿಮ್ಮ ಬಿಂಬ ರೂಪವನ್ನು ನಾನು ತಿಳ್ಕೊಳ್ಬೇಕಾಗಿಲ್ಲ ಅದು ಯಾಕಂದ್ರೆ ಈಗ ಇವನ ಮೋಕ್ಷಕ್ಕೆ ಇವನ ಬಿಂಬ ರೂಪ ಸಾಕ್ಷಾತ್ಕಾರಬೇಕೇವೇನು ಹಾ ಇನ್ನೊಬ್ಬರ ಬಿಂಬ ರೂಪ ಕಟ್ಕೊಂಡು ಏನು ಮಾಡಲಿ ಹಾಗಾಗಿ ಅದು ಅವರವರ ವೈಯಕ್ತಿಕ ಮೋಕ್ಷಕ್ಕೆ ಕಾರಣೀಭೂತವಾದ ಜ್ಞಾನ ಅಲ್ಲಿ ವಿಜ್ಞಾತವಿಂದ ನಿಮ್ಮ ಬಿಂಬರೂಪ ನನಗೆ ವಿಜ್ಞಾತವ್ಯ ಆಗ್ಬೇಕಾಗಿದೆ ಅದು ನಿಮಗೆ ಆಗ್ಬಹುದು ನನ್ನ ಬಿಂಬರೂಪ ನನಗೆ ವಿಜ್ಞಾತವ್ಯ ಹಾಗೆ ಎಲ್ಲರೂ ತಿಳ್ಕೋಬೇಕಾಗಿಲ್ಲ ನನ್ನ ಆದ್ರೆ ವಿಷ್ಣು ಜನರು ಎಲ್ಲರೂ ತಿಳ್ಕೋಬೇಕಾದ ನಾನೇ ನನ್ನ ಬಿಂಬರೂಪ ಅದು ವಿಜ್ಞಾತವ್ಯ ನನ್ನ ಮೋಕ್ಷಕ್ಕೆ ವೈಯಕ್ತಿಕರಣವಾದದ್ದು ನನ್ನ ಬಿಂಬರೂಪ ಸಾಕ್ಷಾತ್ಕಾರ ಅದು ನನಗೆ ವಿಜ್ಞಾತವ್ಯ ನನಗೆ ವಿಜ್ಞಾತವ್ಯವಾದದ್ದು ವಿಶೇಷ ಜ್ಞಾತವ್ಯವಾದದ್ದು ತಿಳ್ಕೊಳ್ಬೇಕಾದ ಅಂಶ ನಿಮಗೆ ತಿಳ್ಕೊಳ್ಬೇಕಾಗಿಲ್ಲ ಅವರವರ ವೈಯಕ್ತಿಕ ಮೋಕ್ಷಕ್ಕೆ ಸಿದ್ಧಿಗೆ ಸಾಧನಭೂತವಾದಂತಹ ತಿಳುವಳಿಕೆ ಪ್ರಣಯ ಅಂಶಗಳಿರುತ್ತೆ ಆ ಪ್ರಣಯ ಅಂಶ ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾದದ್ದು ಜ್ಞಾತವ್ಯ ತಿಳುವಳಿಕೆಯನ್ನು ಜ್ಞಾನ ಅಂತ ಕೇಳ್ತಾರೆ ಆ ಜ್ಞಾನಕ್ಕೆ ವಿಷಯ ಆಗ್ತಕ್ಕಂತಹದ್ದನ್ನು ಪ್ರಣಯವನ್ನ ಜ್ಞಾತವ್ಯ ಅಂತ ಹೇಳ್ತಾರೆ ಇಲ್ಲಿ ಕೃಷ್ಣ ಹೇಳಿದ್ದು ಸಾಮಾನ್ಯ ತಿಳ್ಕೋಬೇಕಾದ ಜ್ಞಾತವ್ಯ ಅಂಶ ವಿಶೇಷವಾಗಿ ತಿಳ್ಕೊಳ್ಬೇಕಾದ ಪ್ರಣಯ ಅಂಶ ಎರಡರ ಬಗ್ಗೆಯೂ ನಾನು ಸರಿಯಾಗಿ ನನಗೆ ಮಾಹಿತಿಯನ್ನು ಕೊಡ್ತೇನೆ ಇನ್ನಂತರ ಮತ್ತೆ ನೀನು ತಿಳ್ಕೊಳ್ಬೇಕಾದ ಮೋಕ್ಷಕ್ಕೋಸ್ಕರ ಇನ್ನು ಯಾವನ್ನು ಉಳ್ಕೊಂಡದ್ಯಾವುದೂ ಉಳಿಯುವುದಿಲ್ಲ ಸಮಗ್ರವಾದ ಮಾಹಿತಿಯನ್ನು ಕೊಟ್ಬಿಡ್ತೇನೆ ಅಂತ ಇಷ್ಟು ಹೇಳಿ ಕೃಷ್ಣ ಅಂದರೆ ಶುರು ಮಾಡ್ತಾರೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಮೊದಲು ಇಂಟ್ರೆಸ್ಟೇ ಬರುವುದಿಲ್ಲ ಒಂದು ದೊಡ್ಡ ದೋಷ ಅಲ್ವಾ ಇಂಟ್ರೆಸ್ಟ್ ಬರೋದಿಲ್ಲ ಜ್ಞಾನ ಅಂದರೆ ಅಲರ್ಜಿ ಅಲ್ವಾ ಏನ್ರಿ ಭಗವಂತನ ಜ್ಞಾನ ವೇದಾಂತ ಜ್ಞಾನ ಅಂದರೆ ಅಲರ್ಜಿ ಯಾರಿಗೂ ಬರೋ ಲೌಕಿಕ ಜ್ಞಾನ ಬೇಕಾದರೆ ಕಂಪ್ಯೂಟರ್ ಇದು ಇದರ ಮೂಲಕ ಏನು ಜ್ಞಾನ ಜ್ಞಾನ ನಮ್ಗೆ ಇದು ಅಂದರೆ ಅಲರ್ಜಿ ಇಂಟ್ರೆಸ್ಟೇ ಇರೋದಿಲ್ಲ ಇಲ್ಲಿ ಹೇಳಿದ ಕೇಳಬೇಕಲ್ಲ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಲ್ಲ ಅಂದರೆ ಎಷ್ಟು ಕೊರಗರೂ ಉಪಯೋಗ ಇಲ್ಲ ಅದು ಕೇಳೋರಿಗೆ ಬೇರೋರಿಗೂ ಹಿಂಸೆ ಕೇಳೋರಿಗೂ ಹಿಂಸೆ ಇಂಟ್ರೆಸ್ಟೇ ಇಲ್ಲ ಅದಕ್ಕೆ ಇಂಟ್ರೆಸ್ಟ್ ಆಸಕ್ತಿ ಬರಬೇಕು ಅಂತ ತನ್ನ ತಾನು ಉಪದೇಶ ಮಾಡತಕ್ಕಂತಹ ಆ ಜ್ಞಾತವ್ಯ ಪದಾರ್ಥದಲ್ಲಿ ತಿಳ್ಕೊಳ್ಬೇಕು ಎಂಬ ಬಯಕೆ ಹುಟ್ಟಲಿಕ್ಕೋಸ್ಕರವೇ ಕೃಷ್ಣ ನೋಡಪ್ಪ ಈ ಸಬ್ಜೆಕ್ಟ್ ಉಂಟಲ್ಲ ಇದು ಸುಲಭದಲ್ಲಿ ಸಿಗುದಿಲ್ಲ ಅಂತ ಯಾವ ಒಂದು ವಸ್ತು ದುರ್ಲಭವಾಗಿರುತ್ತೋ ಅದಕ್ಕೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಏರುತ್ತೆ ಅದ್ಕೆ ಬೆಲೆ ಜಾಸ್ತಿ ಹಾಗಾಗಿ ಕೃಷ್ಣ ಹೇಳ್ತಾನೆ ಇದು ಕಂಡ ಈ ಪ್ರಮೇಯ ಅಂಶ ತಿಳ್ಕೊಳಿಕ್ಕಾಗುವುದಿಲ್ಲ ಅಷ್ಟು ಸುಲಭ ಇಲ್ಲ ಇದು ಈ ಪ್ರಮೇಯ ಅಂಶಗಳು ಅಷ್ಟು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅತ್ಯಂತ ದುರ್ಲಭ ಆದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗ ಬರುತ್ತೆ ಇದು ಬಹಳ ಅಪರೂಪದ ತುಂಬಾ ಅಪರೂಪ ಇದು ಸಿಗುವುದೇ ಇಲ್ಲ ಅಂತ ಯಾವುದು ಸಿಗುವುದಿಲ್ಲವೋ ಅಪರೂಪವೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ ಹೌದಾ ಹಾಗಾಗಿ ನಾವು ಸಂಪಾದನೆ ಮಾಡಬೇಕು ಹಾಗಾಗಿ ದೇವರು ಆ ಪ್ರಮೇಯ ಅಂಶ ಅಷ್ಟು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅಂತ ಮೊದಲು ಎಚ್ಚರ ಕೊಡ್ತಾನೆ ಯಾಕೆಂದ್ರೆ ಹೇಳ್ತಾನೆ ಕೃಷ್ಣ ಸಾಧನಕ್ಕೊಬ್ಬ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾನಪ್ಪ ಅದು ಅನುಭವಿಸಿದ್ದ ಅಲ್ವಾ ಮನುಷ್ಯನ ಜ್ಞಾನಕ್ಕೆ ಪ್ರಯತ್ನ ಮಾಡುವನು ತಿಳ್ಕೋಬೇಕಂದು ಅಂದ್ಕೊಂಡು ಅವರು ಬಹಳ ರೇರ್ ದುರ್ಲಭ ಮನುಷ್ಯಾಣ್ ಸಹಸ್ರೇಶು ಕಚ್ಚಿತ್ ಯತಿಸಿದ್ಧ ನನಗೆ ಜ್ಞಾನ ಬರಬೇಕು ಸರಿಯಾದ ಮಾಹಿತಿ ಬರಬೇಕು ತಿಳುವಳಿಕೆ ಅಂತ ಸಾಧನಕ್ಕೆ ಒಬ್ಬ ಮನುಷ್ಯನ ಸಹಸ್ರೇಶೋದು ಸಹ ಸಹಸ್ರ ಅಲ್ಲ ಸಹಸ್ರೇಶೋ ಸಾವಿರಕ್ಕೆ ಒಬ್ಬ ಪ್ರಯತ್ನ ಮಾಡ್ತೀವಿ ಸಾವಿರದ ನಿರ ಲಕ್ಷ ಒಬ್ಬ ಪ್ರಯತ್ನ ಮಾಡೋದು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಷ್ಟು ಜ್ಞಾನ ದುರ್ಲಭ ಆಗ್ತದೆ ಅಷ್ಟಲ್ಲ ಆದರೆ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾರಂತ ಇಟ್ಕೊಂಡ ಜ್ಞಾನ ಉಪಾಯವನ್ನು ಅನುಷ್ಠಾನ ಮಾಡುವರು ಅಂತ ಇಟ್ಕೊಳ್ಳೋಣ ಅವ್ರು ಎಲ್ಲರಿಗೂ ಜ್ಞಾನದ ಬರ ಬರುತ್ತ ಆ ಪ್ರಯತ್ನ ಪ್ರಯತ್ನ ಮಾಡುವವರೇ ಸಾಗರಕ್ಕೊಬ್ಬ ಪ್ರಯತ್ನ ಮಾಡಿದವರಿಗೂ ಕೂಡ ಆ ಜ್ಞಾನ ಸಿಬ್ ಅಡಿಯು ಸರಿಯಾಗಿ ಸಾಗರಕ್ಕೊಬ್ಬರಿಗೂ ಯಥಾಮಪಿ ಸಿದ್ಧಾರಾಮ್ ಕಚ್ಚಿನ್ಮಾನ್ ವ್ಯಕ್ತಿ ತತ್ವತಃ ಪ್ರಯತ್ನಪಟ್ಟರೂ ಕೂಡ ಸರಿಯಾಗಿ ತಿಳ್ಕೊಳ್ಳುವನು ಸಾಗರಕ್ಕೆ ಒಬ್ಬ ಎಲ್ಲವರಿಗೆ ಸಿಗುವುದಿಲ್ಲ ಹಾಗಾಗಿ ಜ್ಞಾನ ಬರಬೇಕು ಅಂತ ಪ್ರಯತ್ನ ಮಾಡುವರೇ ದುರ್ಲಭ ಪ್ರಯತ್ನ ಮಾಡಿದವರಿಗೂ ಜ್ಞಾನ ಸಿಗುವುದು ಸರಿಯಾಗಿ ದುರ್ಲಭ ಇಷ್ಟು ವ್ಯಾಮದ ಮಹತ್ವ ಇದೆ ಹಾಗೆ ನಾನೀಗ ಬಂದು ನಿನಗೆ ಹೇಳ್ತೇನೆ ಅಂತ ಬಂದಾಗ ಇಷ್ಟು ಜ್ಞಾನ ದುರ್ಲಭ ಇರುವಾಗ ಸುಲಭವಾಗಿ ಹೇಳ್ತೇನೆ ನಾನು ಮುಂದೆ ಬಂದಾಗ ನೀನು ಅದನ್ನು ಚೆನ್ನಾಗಿ ಆಲಿಸಿ ಸಂಪಾದನೆ ಮಾಡಬೇಕೇ ವಿನಹ ಶ್ರದ್ಧೆ ಬಹಿಸಬೇಕೇ ವಿನಃ ತುಂಬಾ ಅದನ್ನು ಅಶ್ರದ್ಧೆ ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ ಬಹಳ ಚೆನ್ನಾಗಿ ಹೇಳ್ತಾರೆ ನಾನು ಹೇಳಿದೆ ಸಾಗರಕೊಬ್ಬ ಅಂದಲ್ಲ ಇಲ್ಲಿ ಆಚಾರ್ಯರು ಪದ್ಮಪುರಾಣದ ಉಲ್ಲೇಖ ಮಾಡಿದ್ದಾರೆ ಅನಂತಾನಂತ ಜೀವನ ಯಥಂತೆ ಕೇಕೆ ದೇವ ಮುಕ್ತಿ ಅನಂತಾನಂತ ಜೀವರಾಶಿಗಳಿರ್ತಾರೆ ಅನಂತಾನಂತ ಜೀವರಾಶಿಗಳಲ್ಲಿ ಕೆಲವರು ಮಾತ್ರ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಕೂಡ ಸರಿಯಾಗಿ ದೇವರನ್ನು ತಿಳ್ಕೊಂಡು ಕೆಲವರೇ ಮುಕ್ತರಾಗ್ತಾರೆ ಕೆಲವರಿಗೇನೇ ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಇರುತ್ತೆ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಬೇರೆಯವರಿಗೆ ತಟ್ಟೆ ಮಟ್ಟಿಗೆ ಜ್ಞಾನ ಬರುತ್ತೆ ತತ್ ಮಟ್ಟಿಗೆ ಮೋಕ್ಷ ಆಗುತ್ತೆ ಹಾಗಾಗಿ ಮುಕ್ತರಾದ ದಾರಸಿಕೆಯವರು ಮುಕ್ತರಲ್ಲಿಯೂ ಕೂಡ ಯಾರು ಶ್ರೇಷ್ಠ ಅಂದ್ರೆ ನಾರಾಯಣ ಪರಾಯಣ ಆ ನಾರಾಯಣನೇ ಸರ್ವೋತ್ತವನ್ನು ಬಿಟ್ಟು ಬೇರೆ ಯಾವುದನ್ನೂ ಕಡೆ ನೆನೆಣಿಸುವುದಿಲ್ಲ ನೆನೆಸುವುದೇ ಇಲ್ಲ ಯಾಕಂದ್ರೆ ಅವರು ಮೋಕ್ತೆಯಲ್ಲಿಯೂ ಕೂಡ ಅವನಿಗೆ ಬೇಕಾದದ್ದು ದೇವ ಆನಂದ ಅಲ್ಲ ಆತ್ಯಾದಿ ತರವರು ಇರ್ತಾರೆ ಏಕಾಂತ ಭಕ್ತರು ಅವರು ಸುಧುರ್ಲಭ ಕೋಟಿ ಕೋಟಿಗಳ ಒಬ್ಬರು ಸಿಗುವುದು ಕಷ್ಟ ಅಂತ ಹೇಳ್ತಾರೆ ಏಕಾಂತ ಭಕ್ತರು ಅಂದ್ರೆ ಇಷ್ಟು ಚೆನ್ನಾಗಿ ಆ ಜ್ಞಾನಕ್ಕೋಸ್ಕರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋರು ಸಿಗುದಿಲ್ಲಪ್ಪ ಜನರಿಗೆ ಜ್ಞಾನ ಪ್ರಾಮಾಣಿಕತೆ ಸಿದ್ಧಿ ಸರಿಯಾಗಿ ಒದ್ಕೊಳ್ಬೇಕು ಅಂತ ಅನಿಸುತ್ತಿಲ್ಲ ಬುದ್ಧಿ ಬರಲ್ಲ ಯಾಕೆಂದ್ರೆ ಜನ್ಮ ಜನ್ಮಾಂತರ ಸಂಸ್ಕಾರ ಹೇಗಿರುತ್ತೆ ಅಂದರೆ ಭೌತಿಕ ವಿಷಯದಲ್ಲಿ ಇರುತ್ತೆ ಕಷ್ಟಪಟ್ಟು ಗೊತ್ತಿರುವುದಿಲ್ಲ ಆ ಸಂಸ್ಕಾರವೇ ಇರುವುದಿಲ್ಲ ಹಾಗಾಗಿ ಅದ್ರಲ್ಲಿ ಅಲರ್ಜಿ ಆಗಿರುತ್ತೆ ಅದು ಬೇಕೇ ಅನಿಸೋದಿಲ್ಲ ಹಾಗೆ ಬೇಕು ಅಂತ ಅನಿಸುತ್ತೆ ಪುಣ್ಯ ಅದು ಪುಣ್ಯಮಂತ್ರಿ ಮಾತ್ರ ಬರೀತದೆ ಅಂತ ಹೇಳಿ ಈಗ ಕೃಷ್ಣ ಜನರಲ್ ಜ್ಞಾನ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಸಾಮಾನ್ಯ ಅಂಶ ಅದು ಜ್ಞಾತವ್ಯ ಜ್ಞಾತವ್ಯ ಮಾತ್ರ ಕ್ರಮೆಯ ವಿಶೇಷ ಏನು ಕ್ರಮೇಯ ಸಾಮಾನ್ಯ ಪ್ರತಿಯೊಬ್ಬರು ತಿಳ್ಕೋಬೇಕು ಮೋಕ್ಷಕ್ಕೋಸ್ಕರ ಅದನ್ನು ಹೇಳ್ತಾನೆ ಕೃಷ್ಣ ತನ್ನಿಂದ ಅದು ಸೃಷ್ಟಿ ಪದಾರ್ಥದ ಒಮ್ಮಿಗೆ ತನ್ನೊಂದೆ ಸೃಷ್ಟವಾದ ತನ್ನ ವಶದಲ್ಲಿರುವ ಪದಾರ್ಥದ ವೈಚಿತ್ರ್ಯವನ್ನ ಹೇಳ್ತಾನೆ ಯಾಕೆ ಅಂತ ಹೇಳಿದ್ರೆ ಮಧ್ವಾಂಸರು ಏನ್ ಹೇಳಿದರು ಜಾಗವ ಏನು ಹೇಳಿದ್ರು ನಮಗೆ ಭಗವಂತನ ಬಗ್ಗೆ ಗೌರವ ಬುದ್ಧಿ ಪ್ರೇಮ ಹರಿಬೇಕಾದ್ರೆ ಬಹುಚಿತ್ರ ಜಗದ ಬಹುದಾ ಕಾರಣ ಬರಶಕ್ತಿರನಂತ ಗುಣ ಪರಮಃ ದೇವರು ಸರ್ವೋತ್ತಮ ಅಂತ ಅರಿವು ಆ ಅರಿವು ಬಂದು ಅವನಲ್ಲಿ ಪ್ರೇಮಪ್ರಭ ಹರಿಸಬೇಕಾದ್ರೆ ಅವರ ಮಹಿಮಾ ಅವನ ವಿಚಿತ್ರ ಚಿತ್ರ ವಿಚಿತ್ರವಾದ ಶಕ್ತಿಯ ಗುಣದ ಪರಿಚಯ ಆಗಬೇಕು ಹಾಗಿದ್ರೆ ಅವನಲ್ಲಿ ಪ್ರೇಮ ಪ್ರಭಾವ ಹರಿತದೆ ಆದರೆ ಅವನಲ್ಲಿ ದೊಡ್ಡ ಮಹಿಮೆ ಇದೆ ಅಚಿ ವಿಚಿತ್ರವಾದ ಶಕ್ತಿ ಇದೆ ಅನಂತಾನಂತ ಗುಣಗಳಿದೆ ಎಂಬುದಕ್ಕೆ ಏನು ದಾಖಲೆ ದಾಖಲೆ ಏನು ಏನು ಮಧ್ವಾಚಾರ್ಯ ಹೇಳಿದರು ಬಹುಚಿತ್ರ ಜಗದ್ ಬಹುದಾಕರಣ ಪರಶಕ್ತಿಯನಂತ ಗುಣಪರಮಃ ದೇವರು ಅನಂತ ಗುಣಪೂರ್ಣ ಅನಂತ ಶಕ್ತಿ ಉಳ್ಳವನೊಂದಕ್ಕೆ ನಿರ್ಮಾಣ ಮಾಡಿದ ಜಗತ್ತೇ ನಿದರ್ಶನ ಆಧಾರ ಹಿಂಜಲಾದ ಆಧಾರ ಬೇಕಾಗಿಲ್ಲ ಹಾಗಾಗಿ ಸೃಷ್ಟಿ ವಿಸ್ತಾರವನ್ನು ಸಹಜವಾಗಿ ಹೇಳಿದಾಗ ದೇವರ ಬಗ್ಗೆ ನಮಗೆ ವಿಚಿತ್ರವಾದ ಶಕ್ತಿ ಅವನಲ್ಲಿದೆ ಅವನ ಅನಂತ ಗುಣ ಅಂತ ಅವನಲ್ಲಿ ಗೌರವ ಬುದ್ಧಿ ಬಂದು ಭಕ್ತಿ ಬರಲಿಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರವೇ ಕೃಷ್ಣ ತಾನು ನಿರ್ಮಾಣ ಮಾಡಿದ ಈ ಸೃಷ್ಟಿ ಪ್ರಕೃತಿ ಮೂಲಕ ನಿರ್ಮಾಣ ಮಾಡಿದ ಸೃಷ್ಟಿವೈಚಿತ್ರ್ಯವನ್ನ ವಿಸ್ತಾರವನ್ನ ಎಳೆ ಎಳೆಯಾಗಿ ಹೇಳ್ತಾರೆ ಅದು ಎಲ್ರೂ ತಿಳ್ಕೋಬೇಕಾದ ಅಂಶ ಅದು ಭೂಮಿರಾಪೋ ಅನರೋ ವಾಯು ಘಮ್ಮನೋ ಬುದ್ಧಿರೇ ವಚ ಅಹಂಕಾರ ಇಮ್ಮೆ ಭಿನ್ನ ಪ್ರಕೃತಿರಷ್ಟ ನಾನು ಸೃಷ್ಟಿಯನ್ನು ವಿಸ್ತಾರ ಮಾಡಿದೆ ಅದು ನನ್ನ ವಶದಲ್ಲಿರುವಂತಹದ್ದು ಇದೆಲ್ಲ ಪ್ರಕೃತಿ ಕಾರ್ಯ ನಾನು ಮಾಡಿದ್ದೀನಿ ಯಾವುದದು ಪ್ರಕೃತಿ ಅಂದರೆ ಮೂಲ ಪ್ರಕೃತಿ ಜಗ ಪ್ರಕೃತಿ ಈ ಜಗತ್ತಿಗೆ ನಿರ್ಮಾಣ ಮಾಡಲಿಕ್ಕೆ ಬೇಕಾದ ಮೆಟೀರಿಯಲ್ ಉಪಾದಾನ ವಸ್ತು ಮಡಿಕೆ ನಿರ್ಮಾಣ ಆಗಬೇಕಾದ್ರೆ ಮಣ್ಣು ಬೇಕು ಮಣ್ಣಿದ್ರೆ ಮಡಿಕೆ ನಿರ್ಮಾಣ ಆಗುತ್ತೆ ಹಾಗಾದರೆ ಬ್ರಹ್ಮಾಂಡ ಭಾಂಡ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಮೂಲ ವಸ್ತು ಮೃತ್ಯಿನಂತೆ ಬೇಕು ಅದು ಪ್ರಕೃತಿ ಇದು ದುರ್ಬಿನ್ನೆಗೂ ಮಾಡುವುದೇ ಇದ್ದಂಥ ಸೂಕ್ಷ್ಮ ಪ್ರಕೃತಿ ಅಂದರೆ ಸೂಕ್ಷ್ಮ ಅಂತ ಬದ್ತದೆ ತುಂಬ ಸೂಕ್ಷ್ಮಂತೆ ಪ್ರಕೃತಿ ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕೃತಿಯಿಂದ ಲಕ್ಷ ಲಕ್ಷ ಕೋಟಿ ಕೋಟಿ ಯೋಜನದ ಗಾತ್ರದ ಬ್ರಹ್ಮಾಂಡ ಎಂಬ ಭಾಂಡವನ್ನು ಭಗವಂತ ಸೃಷ್ಟಿ ಮಾಡಿದೆ ಆ ಬ್ರಹ್ಮಾಂಡ ಭಾಂಡ ನಿರ್ಮಾಣ ಮಾಡೋಕ್ಕೆ ಮತ್ತೆ ಪ್ರಕೃತಿಯಿಂದ ನಿರ್ಮಾಣಗೊಂಡಂತಹ ಅನೇಕ ತತ್ವಗಳು ಆ ಇಪ್ಪತ್ನಾಲ್ಕು ತತ್ವಗಳು ಆ ತತ್ವಗಳನ್ನು ನಿರ್ಮಾಣ ಮಾಡಿ ಇಷ್ಟು ಸ್ಥೂಲವಾದ ಭಗವಂತ ನಿರ್ಮಾಣ ಮಾಡಿದೆ ದುರ್ಭಿನ್ನಿಗೂ ಕಾಣದೇ ಇದ್ದಾಗ ಇಷ್ಟು ಸೂಕ್ಷ್ಮವಾದ ಪ್ರಕೃತಿಯಿಂದ ಇಷ್ಟು ದೊಡ್ಡದಾದ ಜಗತ್ತನ್ನು ನಿರ್ಮಾಣ ಮಾಡಿದಂದ್ರೆ ಈ ಭಗವಂತನ ಶಕ್ತಿ ಎಂತ ಅರ್ಥ ಮಾಡಿಕೊಳ್ಳಿ ನೀವು ಹೇಳ್ತಾರೆ ಉಪನಿಷತ್ತಿನಲ್ಲಿ ಈ ಒಂದು ದೊಡ್ಡ ಆಳದ ಮರ ಬೆಳೆದಿದೆ ಆಳದ ಮರ ಇಷ್ಟು ದೊಡ್ಡದಾಯ್ತು ಹೇಗೆ ಅಂದರೆ ಆಲದ ಮರದ ಹಣ್ಣು ಹಣ್ಣನ್ನು ಒಡಿದ ಒಡಿ ಅಂತ ಹೇಳ್ತಾರೆ ಹಣ್ಣನ್ನು ಒಡೆದ ಏನು ಕಾಣ್ತದೆ ಅಂತ ಹೇಳ್ತಾ ಇದ್ದಾರೆ ಬೀಜ ಬೀಜದೊಳಗೆ ಏನು ಕಾಣ್ತದೆ ಏನಿಲ್ಲ ಹಾಗೆಯೇ ಆ ಹಣ್ಣಿನಲ್ಲಿರುವಂತಹ ಬೀಜ ಕಾಣ್ತದೆ ಆ ಬೀಜದ ಒಳಗೆ ಭಗವತ್ ಶಕ್ತಿ ಇದೆ ಆ ಭಗವತ್ ಶಕ್ತಿಯಿಂದ ಪ್ರೇರಿತವಾಗಿ ಬೀಜ ಇಷ್ಟು ದೊಡ್ಡ ಆಳದ ಮರವನ್ನು ಸಿಟ್ಟಿ ಮಾಡುತ್ತೆ ಇದೆಲ್ಲಕ್ಕೂ ಬೀಜದ ಅಂತರಿಯಾದ ಭಗವತ್ ಶಕ್ತಿಕಾರರು ಹಾಗೆಯೇ ಪ್ರಕೃತಿಯ ಒಂದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಪ್ರಕೃತಿ ತತ್ವದ ಒಳಗೆ ಲಕ್ಷ್ಮೀತತ್ವ ಇದೆ ಲಕ್ಷ್ಮೀತತ್ವದ ಒಳಗೆ ಭಗವಂತ ಸೂಕ್ಷ್ಮ ರೂಪದಲ್ಲಿದ್ದು ಆ ಲಕ್ಷ್ಮೀ ಮಾಧ್ಯಮದಿಂದ ಈ ಪ್ರಕೃತಿಯನ್ನು ಬೇರೆ ಬೇರೆ ತತ್ವದ ರೂಪದಲ್ಲಿ ಪರಿಣತಗೊಳಿಸಿ ಅದರಿಂದ ಈ ದೊಡ್ಡ ಬ್ರಹ್ಮಾಂಡ ಭಾಂಡವನ್ನು ಸೃಷ್ಟಿ ಮಾಡ್ತದೆ ಇದು ಉಪನಿಷತ್ತೇನಾಗ್ತಾ ಇದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ ಭೂಮಿ ನೋಡಿ ಅದು ಕಂ ಆತ್ಮನಃ ಆಕಾಶಸಂಭೂತ ಆಕಾಶಾದ ವಾಯು ವಾಯೋರಗ್ನಿ ಅಗ್ನೇರಾಪ್ಯ ಪೃಥಿ ಪೃಥಿವ್ಯಾಂ ಔಷಧಯ ಅಂತ ಹೇಳಿದಾಗೆ ಆತ್ಮ ಪರಮಾತ್ಮನಿಂದ ಮೊದಲು ಅಹಂಕತ್ತು ಪ್ರಕೃತಿಯನ್ನು ಮೂಲದ್ರವ್ಯ ಪ್ರಕೃತಿ ಒಳಗೆ ಭಗವಂತ ಪ್ರವೇಶ ಮಾಡಿ ಪ್ರಕೃತಿಲಿರುವಂತಹ ಉಪಾದಾನ ಶಕ್ತಿಯನ್ನು ಜಾಗೃತ ಕೊಡ್ತಾನೆ ಕುಂಬಾರ ಇದ್ದಾನೆ ಕುಂಬಾರ ಮಣ್ಣಿನಿಂದ ಮಡಿಕೆ ನಿರ್ಮಾಣ ಮಾಡ್ತಾನೆ ಆದರೆ ಮಣ್ಣಿನ ಒಳಗೆ ಅವನು ಪ್ರವೇಶ ಮಾಡಲ್ಲ ಮಣ್ಣಿನ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಮಣ್ಣು ಉಪಾದಾನ ಶಕ್ತಿಯಲ್ಲಿ ಜಾಗೃತಗೊಳಿಸಿ ಮಡಿಕೆ ರೂಪದಲ್ಲಿ ಪರಿಣಾಮ ಆಗುವಂತೆ ಮಣ್ಣಿನ ಒಳಗೆ ಹೊರತು ಏನು ಮಾಡಲಿಕ್ಕೆ ಅವನಿಗೆ ತಾಕತ್ತಿಲ್ಲ ಅವನು ಹೊರಗಡೆ ಮಾಡ್ತಾನಷ್ಟೇ ಆದರೆ ಇಲ್ಲಿ ದೇವರು ಹಾಗಲ್ಲ ಈ ಜಗತ್ತಿನ ಮೂಲ ದ್ರವ್ಯ ಅನಿಸಿದ ಪ್ರವೇಶ ಮಾಡಿ ಅಲ್ಲಿ ಉಪಾದಾನ ಶಕ್ತಿಯನ್ನು ಜಾಗೃತಗೊಳಿಸಿ ಅದು ಮಹತ್ತತ್ವ ರೂಪದಲ್ಲಿ ವಿಕಾರ ಆಗುವಂತೆ ಮಾಡ್ತಾನೆ ಮಹತ್ತತ್ವ ಏನಾಗತ್ತೆ ಅಹಂಕಾರ ತತ್ವ ರೂಪದಲ್ಲಿ ಮತ್ತೆ ಅದು ಕಾರ್ಯ ಅಂದ್ರೆ ಮೊದಲು ಸೂಕ್ಷ್ಮ ಸೂಕ್ಷ್ಮ ಇದ್ದದ್ದು ಕಾರಣ ಪ್ರಪಂಚ ಕಾರ್ಯ ಪ್ರಪಂಚ ಸ್ಥೂಲವಾಗ್ತಾ ಹೋಗ್ತದೆ ಹಾಗಾಗಿ ಪ್ರಕೃತಿ ಅದು ಸೂಕ್ಷ್ಮ ಕಾರಣ ಪ್ರಪಂಚ ಅದರಿಂದ ಮಹತ್ತತ್ವ ಸೃಷ್ಟಿ ಮಾಡ್ತಾನೆ ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಿ ಮಾಡ್ತಾನೆ ಅಹಂಕಾರ ತತ್ವದಿಂದ ಶಬ್ದ ತನ್ಮಾತ್ರೆ ಶಬ್ದ ತನ್ಮಾತ್ರೆಯೇ ಅದು ಆಕಾಶ ತತ್ವಕ್ಕೆ ಮೂಲ ಕಾರಣ ಅದರಿಂದಾಗಿ ಮತ್ತೆ ಆಕಾಶ ತತ್ವ ಆಕಾಶ ತತ್ವದಿಂದಾಗಿ ಸ್ಪರ್ಶ ತನ್ ಮಾತ್ರೆ ಅದು ವಾಯು ತತ್ವದ ಮೂಲ ಕಾರಣ ಅದರಿಂದಾಗಿ ವಾಯು ತತ್ವ ವಾಯು ತತ್ವದಿಂದ ಹೌದು ರೂಪ ತತ್ವ ರೂಪ ತನ್ ಮಾತ್ರೆ ಅದರಿಂದಾಗಿ ತೇಜಸ್ತತ್ವ ತೇಜಸ್ತತ್ವದಿಂದ ಮತ್ತೆ ರಸ ತನ್ ಮಾತ್ರೆ ಅದರಿಂದಾಗಿ ಜಲತತ್ವ ಜಲತತ್ವದಿಂದ ಗಂಧ ತನ್ ಮಾತ್ರೆ ಅದರಿಂದ ಅದು ಪೃಥ್ವಿ ತರ್ತಾನೆ ಪೃಥ್ವಿಯಿಂದ ಮತ್ತೆ ಔಷಧಿಗಳು ಮತ್ತೆ ಧನರಾಜ್ಯಗಳು ಅದರಿಂದ ಶರೀರ ವೀರ್ಯ ವೀರ್ಯದಿಂದ ಶರೀರ ಇದು ಬೆಳಕು ಪ್ರಪಂಚ ಔಷಧಿ ಬ್ಯೋ ಅನ್ನಂ ಅನ್ನ ತುರುಷ ಅನ್ನರ ಸಮಯ ಹೀಗಿದೆ ಕೃಷ್ಣ ಹೇಳ್ತಾನೆ ಸೂಕ್ಷ್ಮ ರೂಪದಲ್ಲಿ ಹೇಳ್ತಾನೆ ಹೆಚ್ಚು ಸ್ಥೂಲ ರೂಪದಲ್ಲಿ ಹೇಳ್ತಾನೆ ಪ್ರಕೃತಿ ವಸ್ತೊತ್ತು ಮಹ ತತ್ವ ಹೇಳಬೇಕು ಇಲ್ಲಿ ಪಂಚೂತಗಳನ್ನು ಹೇಳಿದ ಪೃಥ್ವಿ ತತ್ವ ಆಪ ಅಂದ್ರೆ ಜಲತತ್ವ ಅನಲಹ ಅಂದ್ರೆ ಅಗ್ನಿತತ್ವ ವಾಯು ತತ್ವ ಅದು ಕ್ರಮವಾಗಿ ಹೇಳಿಲ್ಲ ಎನ್ನುವ ಹೇಳಿದ್ದಾರೆ ಆಕಾರ ತತ್ವ ಮನಸ್ತತ್ವ ಮತ್ತೆ ಬುದ್ಧಿ ತತ್ವ ಮತ್ತೆ ಅಹಂಕಾರ ತತ್ವ ಅಲ್ರಿ ಮಹತ್ವನ ಬಿಟ್ಬಿಟ್ನಲ್ಲ ಅಂದ್ರೆ ಅಯ್ಯೋ ಅಹಂಕಾರ ತತ್ವ ಏನಿದೆ ಅದು ಮಹತ್ತತ್ವದಲ್ಲಿ ಅಂತರ್ಭೂತವಾಗ್ತದೆ ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಹೇಳಿಲ್ಲ ಎಂಬುದಾಗಿ ಹೇಳ್ತಾರೆ ಯಾಕಂದ್ರೆ ಅದೇ ಕಾರ್ಯಕಾಮಭಾವ ಆದ್ದರಿಂದಾಗಿ ನಾನು ಪ್ರತ್ಯೇಕ ಹೇಳಿಲ್ಲ ಮಹತ ಅಹಂಕಾರದಲ್ಲಿ ಅಂತರ್ಭೂತ ಅಂತ ಹೀಗೆ ಪೃಥ್ವ್ಯಾಧಿ ಕಾರ್ಯರೂಪದಿಂದ ಒಟ್ಟಿಗೆ ಎಂಟು ಗದೆಯಲ್ಲಿ ಜರತತ್ವ ಅಗ್ನಿ ಅಗ್ನಿತತ್ವ ವಾಯುತತ್ವ ಆಕಾರತತ್ವ ಮನಸ್ತತ್ವ ಬುದ್ಧಿ ತತ್ವ ಅಹಂಕಾರತತ್ವ ಉಪಲಕ್ಷಣತೆಯ ಮಹತ್ತತ್ವ ಈ ರೂಪದಲ್ಲಿ ಪ್ರಕೃತಿ ವಿಕಾಸವನ್ನು ಪಡಿತು ಯಾರಿಂದ ಪಡೆಯಿತು ಅಂದರೆ ನನ್ನಿಂದ ಪಡಿತು ಮೇ ಇದು ನನ್ನ ಕಂಟ್ರೋಲ್ ಇದೆ ನನ್ನ ಹತೋದಿರುವ ಪ್ರಕೃತಿ ನನ್ನ ಪ್ರೇಮಗಳ ಗಾಗಿ ತತ್ರ ತತ್ರ ಪಿತೋವಿಷ್ಣು ತತ್ತ ಶಕ್ತಿ ಪ್ರಬೋಧನ್ ಏಕವೇವ ಮಹಾಶಕ್ತಿ ಕುರುತೆ ಸರ್ವಸಂಖ್ಯಾಂತಿಗಾಗೆ ತಾನೇ ಆ ಪ್ರಕೃತಿ ತತ್ವದಲ್ಲಿರುವ ಶಕ್ತಿಯನ್ನು ಜಾಗೃತಗೊಳಿಸಿ ಅಲ್ಲಿ ಆ ಇಷ್ಟು ಒಟ್ಟು ಎಂಟು ವಿಧವಾದ ಕಾರ್ಯಗಳನ್ನು ಒಳಗೊಂಡ ಪ್ರಕೃತಿ ತತ್ವದ ಸೃಷ್ಟಿಯಾಯಿತು ಎಂಬುದನ್ನು ಹೇಳ್ತಾನೆ ಪ್ರಕೃತಿ ತತ್ವ ಈಗ ಎಂಟು ಬಗೆ ಕಾರ್ಯ ರೂಪದಲ್ಲಿ ವಿಕಾಸವನ್ನು ಪಡೆದದ್ದು ನನ್ನಿಂದಾಗಿ ಅರ್ಥ ಮಾಡಿಕೊಳ್ಳು ಇದು ಸೂಕ್ಷ್ಮವಾದ ದೃಷ್ಟಿಗೂ ನಿರ್ತತಕ್ಕಂಥ ಈ ಪ್ರಕೃತಿ ತತ್ವವನ್ನು ಇಷ್ಟು ಸ್ಥೂಲ ರೂಪದಲ್ಲಿ ಎಂಟು ತತ್ವಗಳನ್ನು ನಿರ್ಮಾಣ ಮಾಡಿ ಮತ್ತೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಭಾಂಡವನ್ನ ನಾನು ಸೃಷ್ಟಿ ಮಾಡಿದ್ದೇನೆಂದ್ರೆ ನನ್ನ ಶಕ್ತಿ ಎಂತದ್ದು ಅಂತ ಅರ್ಥ ಮಾಡ್ಕೋ ಇದು ಪ್ರತಿಯೊಬ್ಬರಿಗೂ ಇದು ಜನರಲ್ ಜ್ಞಾನ ಪ್ರತಿಯೊಬ್ಬರೂ ಸಂಭಾಷಣೆ ಮಾಡಬೇಕಾದ ಜ್ಞಾನ ಮೋಕ್ಷಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ಮುಂದೆ ವರ್ಸ್ತಾನೆ ಓಹೋ ಈ ಜಡ ಪ್ರಕೃತಿ ಇಲ್ಲಿ ಜಡ ಪ್ರಕೃತಿ ಜಡ ಮಾತ್ರ ಅಲ್ಲ ಪ್ರಕೃತಿ ಎರಡು ತರದ್ದಿದೆ ಈಗ ನಾನು ಜಡ ಪ್ರಕೃತಿ ಕಾರ್ಯರೂಪದಲ್ಲಿ ಹೇಗೆ ವಿಕಾಸವನ್ನು ಪಡೆಯುತ್ತೇನೆ ಎಂಬುದ ಬಗ್ಗೆ ಮಾಹಿತಿ ಕೊಟ್ಟೆ ಅಪರಾಂ ಇತ ಪ್ರೇ ಪರಾಮ್ ಜೀವಭೂತಾ ಮಹಾಬಾಹೋ ವ್ಯವೇಗಂ ಧಾರ್ಯತೆ ಜಗತ್ ಕೃಷ್ಣ ಹೇಳ್ತಾನೆ ಇನ್ನೊಂದು ವಂಶ್ ತೃಕೋಪ ನೀನು ಇದು ಜಡ ಪ್ರಕೃತಿ ಇದೆ ಅಲ್ವಾ ಇದು ಮಾತ್ರ ಅದರ ಕಾರ್ಯಸಂತ್ಯವಾಗಿ ನನ್ನ ಹತೋಟಿಯಲ್ಲಿ ಇರುವುದಲ್ಲ ಮೇ ಪ್ರಕೃತಿ ಇವತ್ತು ಕೋಟಿ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಸಂಪಾದನೆ ಮಾಡಿ ಸೈಟ್ ತಗೊಂಡು ಮನೆ ಕಟ್ಟಿದ್ರು ನನ್ನ ಸೈಟು ನನ್ನ ಮನೆ ಅಂತೇಳುವಾಗಿಲ್ಲ ಯಾಕೆ ಯಾವಾಗ ಏನಾಗತ್ತೋ ಗೊತ್ತಿಲ್ಲ ಅಲ್ವಾ ಯಾವುದೋ ನಮ್ಮ ವರ್ಷದಲ್ಲಿ ಇರುವುದಿಲ್ಲ ತಸೈಕ್ಯ ಮಮತ್ವಿ ಸತೈಕೋ ವಿಭುರೇಕಾಟ್ ಮಮಾ ಅಂತ ಹೇಳ್ಕೊಳ್ಬೇಕು ಅಧಿಕಾರಿಗಳು ದೇವರಿಗೆ ಮಾತ್ರ ಬೇರೆ ಯಾರಿಗೂ ಮಮತ್ವ ಇಲ್ಲ ಅದಕ್ಕೆ ನಾವು ನಮಮ ನಮಸ್ಕಾರ ನಮಮ ಅಂತ ನಾವು ಹೇಳ್ತೇವೆ ನಮಮ ನಮಃ ನಮಸ್ಕಾರ ಮಾಡ್ಲಿಕ್ಕೆ ಇದ್ರೆ ಅದು ನಾವು ನಮಮ ಅವನು ಮಮ ಅಂತ ಹೋದೆ ನಾವು ನಮಮ ನಂದಲ್ಲ ನಿಮ್ ಗೊತ್ತಾಗ ಜೀವನಿಗೂ ಪರಮಾತ್ಮನಿಗಿರ್ತಕ್ಕಂತಹದ್ದು ವ್ಯತ್ಯಾಸ ಇಷ್ಟೇ ಅವನು ಮಮ ಅಂತ ಹೇಳ್ಕೊಳ್ಬಹುದು ನಾವು ನಮಮ ಅಂತ ಹೇಳ್ಕೊಳ್ಬೇಕು ನನ್ನ ನಾನು ಹೇಳ್ಕೊಂಡ್ರೆ ನನ್ನ ಹಾಂ ತೋದೆ ಇದು ಜೀವ ಮತ್ತು ಪರಮಾತ್ಮ ನೀಡ ನನಗೆ ಯಾವುದೂ ನಮ್ಮ ಸ್ವಾಮ್ಯದಲ್ಲಿ ಇರುವುದಿಲ್ಲ ಎಲ್ಲರೂ ಭಗವಂತನ ಸ್ವಾಮ್ಯದಲ್ಲಿದೆ ಅದಕ್ಕೆ ಮೇ ಪ್ರಕೃತಿ ಅಂತ ಹೇಳ್ಕೊಂಡ ದೇವರು ಅದು ನನ್ನ ಹತೋಟಿಯಲ್ಲಿದೆ ಅಂತ ಈಗ ಜಡ ಪ್ರಕೃತಿ ಮಾತ್ರ ಅದರ ಕಾರ್ಯ ಸಹಿತ ನನ್ನ ಹತೋಟಿಯಲ್ಲಿ ಇರುವುದಲ್ಲ ಅಪರಂ ಇದು ಅಪರ ಪರ ಎಲ್ಲು ಅಘಮವಾದ ಪ್ರಕೃತಿ ಇದು ಪ್ರ ಉತ್ತಮವಾಗಲ್ಲ ಅಘಮ ಪ್ರಕೃತಿ ಜಡ ಪ್ರಕೃತಿ ಇತಸ್ತಂಜಾನಂ ಪ್ರಕೃತಿ ವಿದ್ಯುಮೇ ಪರಂ ಇದಕ್ಕಿಂತ ಬೇರೆ ಆದದ್ದುಂಟು ಪ್ರಕೃತಿ ಇಟ್ಟು ಹೇಳಿದ್ದು ಜಡ ಪ್ರಕೃತಿ ಇದಕ್ಕಿಂತ ಬೇರೆ ಆದದ್ದೊಂದು ಪ್ರಕೃತಿ ಇದೆ ಅದು ಪರಮ ಪ್ರಕೃತಿ ಯಾಕೆ ಎರಡು ತರದ ಪ್ರಕೃತಿ ಇದೆ ಅಲ್ವಾ ಚೇತನಾ ಅಚೇತನ ಅಚೇತನ ಪ್ರಕೃತಿ ಹೇಳಿ ಆಯ್ತು ಇನ್ನು ಚೇತನ ಪ್ರಕೃತಿ ಅಂದ್ರೆ ಶ್ರೀ ತತ್ವ ಮಹಾಲಕ್ಷ್ಮಿ ಅವಳು ಈ ಜಡ ಪ್ರಕೃತಿಯನ್ನ ನಿಯಂತ್ರಣ ಮಾಡುವವಳು ಅವಳು ಪರಳು ಅವಳು ಈ ಜಲಪ್ರಕೃತಿಗಿಂತ ಉತ್ತಮರು ಯಾಕೆ ಚೇತನರು ಯಾಕೆ ಈ ಜಲಪ್ರಕೃತಿ ನಿಯಮ್ಯ ಅವಳು ನಿಯಾಮಕರು ಇನ್ನೊಂದು ಅರ್ಥ ಹೇಳೋದು ಅವಳು ಪರಳು ಪರಳು ಅಂದರೆ ಏನು ಲಕ್ಷ್ಮೀದೇವಿಯನ್ನ ಪರ ಅಂತ ಕರಿತಾರೆ ಲಕ್ಷ್ಮೀದೇವಿಗಿಂತ ಉತ್ತಮ ಪರಮಾತ್ಮ ಅವನು ಪರ ಪರ ಅಂದ್ರೆ ಏನು ನಿತ್ಯ ದುಃಖ ರೂಪರೀಕೆಯೂ ನಿತ್ಯದಲ್ಲಿಯೂ ದುಃಖದಿಂದ ಬುಕ್ತಾದವಳು ಪರ ಅಂದ್ರೆ ಪಾರಾದವಳು ಅಂತ ಅರ್ಥ ಶ್ಲಭೆಗೆ ಅರ್ಥ ಆಗ್ಬೇಕಾದ್ರೆ ಸಂಸಾರ ಬಂಧನದಿಂದ ಪಾರಾದವಳು ನಿತ್ಯದಲ್ಲೂ ಯಾರು ಅವರು ಪರರು ಎಂದೂ ಸಂಸಾರ ಬಂಧನ ಲಿಂಗದೇಹ ಸಂಪರ್ಕ ಇಲ್ಲ ನಿತ್ಯ ಬುಕ್ತರು ನಿತ್ಯದಲ್ಲಿಯೂ ದುಃಖ ಒಂದು ದುಃಖ ಇಲ್ಲದ ಪರಮಾನಂದವನ್ನು ಪಡೆಯುವಳು ನಿತ್ಯ ಗುಪ್ತರು ಅವಳನ್ನು ಪರಾ ಕರೀತಾರೆ ನಾವ್ಯಾರೂ ಪರರಲ್ಲ ನಾವು ಪರರಲ್ಲ ಮತ್ತೆ ಪರಾಭಾಸರು ಮೋಕ್ಷವನ್ನು ಪಡೆದ ನಂತರ ಮುಖ್ಯ ಪರರಲ್ಲ ಯಾಕೋ ನಮಗೂ ಮೋಕ್ಷಕ್ಕೆ ಹೋದ ನಂತರ ನಮಗೆ ದುಃಖ ಇರುವುದಿಲ್ಲ ಅದು ಮತ್ತೆ ಗುರುನೆ ಹೊಂಟು ಅಷ್ಟು ಇಷ್ಟು ಹೇಳುವುದಿಲ್ಲ ಈಗ ಇಷ್ಟು ಪರಾ ಲಕ್ಷ್ಮೀದೇವಿ ಅವಳಿಗೇನು ಅವಳ ವೈಶಿಷ್ಟ್ಯ ಅಂದರೆ ಅವಳು ಯಾಕೆ ಪರರು ಒಂದು ನಿತ್ಯ ನಿರ್ದುಃಖ ರೂಪಳು ನಿತ್ಯ ಮುಕ್ತವಳು ಅದರಿಂದಾಗಿ ಪರಳು ಅಷ್ಟೇ ಅಲ್ಲ ಅವಳು ಜೀವಭೂತಳು ಬಹಳ ಚೆನ್ನಾಗಿ ಉಪ ಇದು ಹೇಳ್ತಾರೆ ಆಚಾರ್ಯರು ಒಟ್ಟಿಗೆ ಮಾಯ ಮೂರು ತರದ ಮಾಯ ಯಾವುದಲ್ಲ ಆತ್ಮ ಮಾಯ ಗುಣಮಯ ಮಾಯ ಜೀವ ಮಾಯ ಅಂತ ಮೂರು ಮಾಯಾ ಮೂರು ಮಾಯಾ ಮೂರು ಅಂದ್ರೆ ಮಯನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ ಮಯಾಸುರನಿಗಲ್ಲ ಮಯಾಸುರನಿಗೆ ಸಂಬಂಧಪಟ್ಟದ್ದು ಮಾಯ ಮಾಯ ಮಾಡ್ತಾನೆ ಅವನು ಅವನು ಮಯಾಸುರನಿಗೆ ಸಂಬಂಧಪಟ್ಟದ್ದು ಮಯಕ್ಕೆ ಸಂಬಂಧಿನಿ ಮಯ ಆದ್ರೆ ಇಲ್ಲಿ ಇವನು ಒಬ್ಬ ಮಯ ಪರಮಾತ್ಮ ಮಯ ಯಾಕೆ ಮೈ ಮಯ ಪ್ರಧಾನ ಮುದ್ದೆ ಮೈನ್ ಅಂತ ಅರ್ಥ ಸರ್ವೋತ್ತಮ ಭಗವಂತ ಅವನ ನಿಯಂತ್ರಣದಲ್ಲಿ ಅವನಕ್ಕೆ ಸಂಬಂಧಪಟ್ಟದ್ದು ಮೂರು ಅದು ಮಾಯ ಒಂದು ಅಧಮವಾದ ಮಾಯ ಭಗವಂತನಿಗೆ ಸಂಬಂಧಪಟ್ಟದ್ದು ಯಾವುದದು ಗುಣಮಯಿ ಮಾಯ ಸತ್ತೋಗುಣ ರಜೋಗುಣ ತಮೋ ಗುಣ ಆತ್ಮಕವಾದ ಜಗ ಪ್ರಕೃತಿ ಅದು ಮಯನ ಸಂಬಂಧ ಮಾಯನ ಕಂಟ್ರೋಲ್ ಇದೆ ಮಾಯ ಅಂದರೆ ಸರ್ವೋತ್ತಮನಾದ ನಾರಾಯಣನ ಅವನ ಕಂಟ್ರೋಲ್ ಇರುವಂತಹದ್ದು ಮಾಯ ಇನ್ನೊಂದು ತಾವು ಜೀವಮಾಯ ಸಪ್ತ ಗುಣ ರಜೋಗುಣ ತಮೋ ಗುಣ ಅಭಿಮಾನಿನಿಯಾದ ಚೇತನಾತ್ಮಕವಾದ ಲಕ್ಷ್ಮೀ ತತ್ವ ಅವಳು ಜೀವಮಯ ಗುಣಮ ಮತ್ತೆ ಆತ್ಮ ಅಂದ್ರೆ ಭಗವಂತನ ಸ್ವರೂಪ ಪೂರ್ವವಾದ ಇಚ್ಛೆ ಹೀಗೆ ಮೂಲ ಮಾಯ ಇದೆ ತಲೆ ಹೋತಂಥ ಮಂಗ ಈ ಜಗತ್ತೀಕಾರಣವಾದ ಮಂಗಮಯ ಇಲ್ಲ ಕೆಲವರು ಹೇಳ್ತಾರೆ ಇದು ಮಾಯಾ ಕಲ್ಪಿತ ಆ ಮಾಯ ಇಲ್ಲಷ್ಟೇ ಜಗತ್ಕಲ್ಪಕವಾದ ಮಾಯ ಇಲ್ಲ ಮೊದಲ ಮಾಯ ಇದೆ ಮಂಗ ಮಾಯ ಎಲ್ಲ ಹೇಳಬೇಕು ಅದರಲ್ಲಿ ಬೇಕಾಗಿಲ್ಲ ಮೂರು ಮಾಯ ಇಲ್ಲಿವಾಗ ಅವಳು ಜೀವಭೂತಳು ಅವಳು ಯಾಕೆ ಪ್ರಧಾನ ಪರಮಾತ್ಮ ನಂತರ ಅವಳಿಗೆ ದೊಡ್ಡ ಸ್ಥಾನ ಯಾಕೆಂದರೆ ಅವಳು ಜೀವಭೂತಳು ಅಂದರೆ ನಮ್ಮನ್ನೆಲ್ಲ ದಾನ ಮಾಡೋವೇ ಅವಳು ಜೀವ ಪ್ರಾಣ ಧಾರಣೆ ಅವಳು ಇಲ್ಲವಂದ್ರೆ ನಾವು ಇಲ್ಲಿರುದೇ ಇಲ್ಲ ಆದ ಎಲ್ಲ ಜೀವ ದೇಹ ಜೀವರ ದೇಹದಲ್ಲಿ ಇದ್ಕೊಂಡು ಜೀವಭೂತರಾದವರು ಯಾರ್ಯಾರಿದ್ದಾರೆ ಆ ಎಲ್ಲ ಜೀವಭೂತ ಅಂದ್ರೆ ಸರ್ವ ಜೀವರ ದೇಹದಲ್ಲಿಟ್ಕೊಂಡು ಆ ಜೀವರ ಪ್ರಾಣವನ್ನು ಧಾರಣೆ ಮಾಡುವ ಮಹಾನುಭಾವಗಳು ಧಾತ್ರಿ ತಾಯಿಯನ್ನ ಏನಂತ ಕರೀತಾರೆ ಹೇಳಿ ತಾಯಿಗೇನೆಲ್ಲ ಹೆಸರಿದೆ ಧಾತ್ರಿ ಅಂತ ಹೆಸರು ಅಪ ಅವಳು ಹೊಟ್ಟೆಯಲ್ಲಿ ಉದರದಲ್ಲಿ ಹೊರತಾಳೆ ಧಾತ್ರಿ ಹೊರಗೆ ಬಂದ ನಂತರ ಆಹಾರಾದಿಗಳನ್ನು ಕೊಟ್ಟು ಪೋಷಣೆ ಮಾಡ್ತಾಳೆ ಅದ ನಂತರ ಅಲ್ಲಿ ಹೊರಗೆ ಬಂದು ಹೊತ್ಕೊಂಡಿರ್ತಾಳೆ ಹತ್ತಾಗ ಪೋಷಣೆ ಮಾಡ್ತಾಳೆ ಅವಳು ಧಾತ್ರಿ ಹಾಗೆ ಈ ಜಗ ಇವಳು ತಾಯಿ ಜಗತ್ತಿನ ತಾಯಿ ಆದ್ರಿಂದಾಗಿ ಎಲ್ಲಾ ಜೀವರಾಶಿಗಳನ್ನು ಈ ಪಿಂಡಾಂಡದಲ್ಲಿ ಧಾರಣೆ ಮಾಡುವಳು ಅವಳೆ ಅಲ್ಲಿ ಅಂತವಳು ಧಾರಣ ಜೀವ ಪ್ರಾಣ ಧಾರಣೆ ಜೀವ ಅಂದ್ರೆ ಪ್ರಾಣ ಧಾರಣೆ ಮಾಡುವವರು ಜೀವ ಅಂದ್ರೆ ಮುಖ್ಯ ಪ್ರಾಣ ನಂತರ ಮುಖ್ಯ ಪ್ರಾಣನ ಎಂಬ ಪ್ರಾಣವನ್ನೂ ಧಾರಣ ಮಾಡುವವರು ಯಾರು ನಮ್ಮೆಲ್ಲದ ಪ್ರಾಣವನ್ನು ಧಾರಣ ಮಾಡುವ ಮುಖ್ಯ ಪ್ರಾಣ ಈ ಪಿಂಡಾಂಡದಲ್ಲಿದ್ದರೆ ಆದರೆ ಮುಖ್ಯ ಪ್ರಾಣನೂ ಈ ಪಿಂಡಾಂಡದಲ್ಲಿದ್ದು ಧಾರಣ ಮಾಡಬೇಕಾದ್ರೆ ಅದಕ್ಕೆ ಕಾರಣೀಭೂತರಾದವಳು ಯಾರು ಆ ತಾಯಿ ಲಕ್ಷ್ಮಿ ಅಂದ್ರೆ ಹಾಗಾಗಿ ಈ ಜೀವ ಅನ್ನೋದಕ್ಕೆ ಪ್ರಾಣ ಧಾರಣೆ ಮಾಡುವುದು ಇನ್ನೊಂದು ಅದಕ್ಕೆ ಜೀವೋತ್ತಮ ಈ ಪ್ರಕೃತಿಯ ಶಬ್ದವನ್ನು ಹೇಳುವಾಗ ಹದಿಮೂರನೇ ಸ್ಕಂದರು ಆಚೆ ಆಡ್ತಾರೆ ಮಹತ್ ಬ್ರಹ್ಮ ಪ್ರಕೃತಿ ಜೀವೋತ್ತಮ ಅಂತ ಕೇಳಿಸಿದ ಅವಳಿಗೆ ಜೀವರಲ್ಲಿ ಉತ್ತಮ ಅವಳು ಗೊತ್ತಾಯ್ತಾ ಲಕ್ಷ್ಮೀ ದೇವಿ ಜೀವೋತ್ತಮಳು ಎರಡ ಕಾರಣದ ಜೀವ ಎಲ್ಲಾ ಜೀವರ ಪ್ರಾಣವನ್ನು ಧಾರಣೆ ಮಾಡಿ ಜೀವನ ಚಾರ ಆಗಿದ್ದಾರೆ ಆ ಎಲ್ಲ ಜೀವರ ಪ್ರಾಣಧಾನ ಮಾಡುವುದಾದಿಂದಾಗಿ ಅವಳು ಜೀವೋತ್ತಮಳು ಅದಕ್ಕೆ ಜೀವೋತ್ತಮ ಅಂತ ಇದ್ರು ಅವಳಿಗೆ ಅದ್ರ ತಾನದೇವರು ಜೀವೋತ್ತಮ ಅಂತ ಉಂಟಲ್ಲ ಈಗ ನೀವೇಂತ ಮಾಡಿದೆ ನಾಡ್ರೆ ಲಕ್ಷ್ಮೀ ಜೀವ ಇದೇ ಕನ್ಫ್ಯೂಷನ್ ಆಗುತ್ತೆ ನನಗೆ ಈಗ ಆದ್ರೆ ಏನ್ ಹೇಳ್ತೀನಿ ಬಂದೆ ತಾಯಿ ಜೀವೋತ್ತಮ ಅಂತ ಹೇಳುವಾಗಿಲ್ಲ ಹರಿ ಸರ್ವೋತ್ತಮ ಲಕ್ಷ್ಮೀ ಜೀವೋತ್ತಮ ಯಾರಾದ್ರೂ ಹೇಳಿದ್ರೆ ನಾಳೆ ಹೊರದು ಬಿಡ್ತಾರೆ ಹಾಗೆ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಲಕ್ಷ್ಮೀ ಜೀವೋತ್ತಮ ಅಂತ ಹೇಳಿದ್ರೆ ಏನ್ರಿ ಮಾತಾಡ್ತೀರಂತ ಹೇಳ್ತಾರೆ ಅದು ಮಾತ್ರ ಅಷ್ಟೇ ಸತ್ಯ ಲಕ್ಷ್ಮೀ ಜೀವೋತ್ತಮ ಅಂತ ಹೇಳೋದು ಸರಿ ವಾಯುದೇವರು ಜೀವೋತ್ತಮ ಅಂತ ಹೇಳೋದು ಸರಿ ಬೇರೆ ಬೇರೆ ಅರ್ಥದಲ್ಲಿ ಈಗ ನೋಡಿ ಒಂದ ಅರ್ಥ ಏನು ಎಲ್ಲ ಜೀವರ ಪ್ರಾಣ ಧಾರಣೆಯನ್ನು ಮಾಡುವಳು ಪ್ರಾಣದೇವರ ಜೀವ ಪ್ರಾಣವರೇ ಧಾರಣೆ ಮಾಡ್ತಾಳೆ ಈ ಅರ್ಥದಲ್ಲಿ ಅವಳು ಜೀವೋತ್ತಮಳು ಅಷ್ಟೇ ಅಲ್ಲ ಅವನನ್ನು ಈಶಕೋಟಿಯನ್ನು ಸೇರಿಸ್ತಾರೆ ಜೀವಕೋಟಿಯನ್ನು ಸೇರಿಸ್ತಾರೆ ಜೀವ ಅಂದ್ರೆ ಎರಡು ಅರ್ಥ ಮಾಡಲಿಕ್ಕೆ ಬರುತ್ತೆ ಇದರ ಸಂದರ್ಭ ಬಂತು ಹೇಳ್ತೇನೆ ಜೀವ ಅಂದರೆ ಎರಡು ಅರ್ಥ ಮಾಡಲಿಕ್ಕೆ ಬರುತ್ತೆ ಒಂದು ಯಾವುದಂದ್ರೆ ಭಗವತ್ ಪ್ರತಿಬಿಂಬ ಚೇತನ ಭಗವಂತನ ಪ್ರತಿಬಿಂಬವಾದ ಚೇತನ ಇಷ್ಟೇ ಜೀವಶಬ್ದದ ಅರ್ಥಾಗಿಟ್ಕೊಂಡಾಗ ಆ ಭಗವತ್ ಪ್ರತಿಬಿಂಬ ಚೇತನರಲ್ಲಿ ಹೀರೋ ಯಾರು ಸಾಕ್ಷಾದ ಭಗವಂತನ ಪ್ರತಿಬಿಂಬ ಯಾರು ಯಾಕೆ ತುಂಬ ಸಾದೃಶ್ಯ ಇದೆ ಪ್ರಾಣದವರಿಗಿಂತ ಜಾಸ್ತಿ ಸಾದೃಶ್ಯ ಇಲ್ಲ ಗುಣಾದಿಗಳಿಂದ ಹಾಗಾಗಿ ಮತ್ತೆ ಹೆಣ್ಣು ರುಬ್ಬ ಇದ್ದೇ ಇದೆ ನೀವ್ರಿಗೆ ಸಾಕ್ಷಾಚಿ ಸಾಕ್ಷಾತ್ ಭಗವತ್ ಪ್ರತಿಬಿಂಬ ಚೇತನ ಯಾರು ಹೇಳಿದರು ಯಾರು ಲಕ್ಷ್ಮೀ ಭಗವತ್ ಪ್ರತಿಬಿಂಬ ಚೇತನ ಹೀರೋ ಯಾರು ಉತ್ತಮರು ಯಾರು ಪ್ರಾಣದೇವರಿಗಿಂತ ಉತ್ತಮರು ಯಾರು ಲಕ್ಷ್ಮೀದೇವಿ ಹಾಗಾಗಿ ಲಕ್ಷ್ಮೀದೇವಿ ಜೀವೋತ್ತಮ್ತಾರೆ ಭಗವಂತನ ಪ್ರತಿಬಿಂಬ ಚೇತನ ಅಂತ ಇಷ್ಟೇ ಇಟ್ಕೊಂಡ್ರೆ ಆ ಚೇತನದಲ್ಲಿ ಲಕ್ಷ್ಮೀದೇವಿ ಉತ್ತಮ ಯಾಕೆಂದ್ರೆ ತುಂಬ ದ್ವಾದೃಶ್ಯ ದೇವರ ಗುಣದಿಂದ ಚಕ್ರಾತ್ಮಿಂಬ ಉತ್ತಮ ಪ್ರಾಣದೇವಿಗಿಂತ ಉತ್ತಮ ಹಾಗಾಗಿ ಲಕ್ಷ್ಮಿಯನ್ನು ಜೀವೋತ್ತಮ ಅಂತ ಹೇಳಿದ್ದು ಸರಿ ಎಲ್ಲ ಜೀವನ ಪ್ರಾಣಗಳನ್ನು ಮಾಡ್ತಾರೆ ಆದ್ರಿಂದ ಜೀವೋತ್ತಮ ಅಂತ ಹೇಳಿದ್ದು ಸರಿಯಾಗ್ತಾರೆ ಪ್ರಾಣದ ಒಂದು ಜೀವೋತ್ತಮ ಅಂತ ಹೇಳ್ತಾರೆ ಯಾಕೆಂದ್ರೆ ಲಕ್ಷ್ಮಿಯನ್ನು ಈಶಕೋತಿರ ಸೇರಿಸಿಬಿಡ್ತಾರೆ ನಿತ್ಯ ಮುಕ್ತರಾದ್ರಿಂದ ಈಶಕೋತಿರೆ ಅಂದ್ರೆ ಈಶನ ಕೆಟಗರಿಯಲ್ಲಿ ವರ್ಗದಲ್ಲಿ ಸೇರ್ತಾರೆ ಅವರು ಜೀವ ಕೆಟಗರಿಯಲ್ಲಿ ವರ್ಗದಲ್ಲಿ ಬರಲ್ಲ ಅದು ಯಾವಾಗ ಅರ್ಥ ದುಃಖ ಸಂಸ್ಪೃಷ್ಟ ಚೇತನ ಇದು ಜೀವಶಬ್ದದ ಅರ್ಥ ದುಃಖದ ಸಂಪರ್ಕವುಳ್ಳ ಚೇತನ ಅಂತ ಇಟ್ಕೊಂಡ್ರೆ ಲಕ್ಷ್ಮೀದೇವಿ ಬರುವುದಿಲ್ಲ ಜೀವಕೋಟಿಯಲ್ಲಿ ಅವಳಿಗೆ ದುಃಖದ ಸಂಪರ್ಕವೇ ಇಲ್ಲ ಅಂದ್ರೆ ದುಃಖ ಸಂಸೃಷ್ಟ ಚೇತನ ಅಂದ್ರೆ ದುಃಖ ಪ್ರಯೋಜಕವಾದ ಲಿಂಗದೇಹ ಸಂಸರ್ಗವುಳ್ಳ ಚೇತನ ಇದನ್ನು ಜೀವ ಅಂದಿಟ್ಕೊಂಡಾಗ ಲಕ್ಷ್ಮೀದೇವಿಗೆ ಲಿಂಗದೇಹ ಇಲ್ಲದ್ರಿಂದಾಗಿ ಲಿಂಗದೇಹ ಸಂಪರ್ಕವುಳ್ಳ ಚೇತನ ಅಲ್ಲ ಅವರು ಹಾಗಾಗಿ ಜೀವ ಚಟ್ಟದ ವರ್ಗದಲ್ಲಿ ಬರುವುದಿಲ್ಲ ಅವರು ಈಶಕೋಟೆಗೆ ಚೆಕ್ ಆ ಪ್ರಾಣದೇವರಿಂದ ಅಂದ್ರೆ ಬ್ರಹ್ಮದೇವರಿಂದ ವಾದ ಲಿಂಗ ಸಂಸರ್ಗ ಲಿಂಗ ದೇಹ ಸಂಸರ್ಗ ಉಳ್ಳ ಚೇತನ ಲಕ್ಷ್ಮಿ ಅಲ್ಲ ಹಾಗೆ ಅವರು ಜೀವಕೋಟಿ ಸೇರಲ್ಲ ಆ ವರ್ಗದಲ್ಲಿ ಸೇರಲ್ಲ ಪ್ರಾಣದೇವರು ಸೇರ್ತಾರೆ ಜೀವಕೋಟಿಯಲ್ಲಿ ಸೇರತಕ್ಕಂತಹವರು ಅಂದ್ರೆ ಲಿಂಗ ದೇಹ ಸಂಪರ್ಕ ಉಳ್ಳವರೆಲ್ಲ ಜೀವನದ ಲಕ್ಷ್ಮೀ ಬಿಟ್ಬಿಡ್ತಾರೆ ಲಕ್ಷ್ಮೀ ಬಿಡಬೇಕಾಗುತ್ತೆ ಅದರಲ್ಲಿ ಯಾವಾಗ ಪ್ರಾಣದೇ ವೃತ್ತ ಬ್ರಹ್ಮದೇ ವೃತ್ತ ಯಾಕಂದ್ರೆ ಆ ಲಿಂಗ ದೇಹ ಎಂದು ಅವರಿಗೆ ಏನು ದಡ್ಡ ಪಟಾಯಮಾನ ಯಾವುದೇ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಾಗಿ ಅವರು ಹೇಳ ಈಗ ಎರಡು ತರ ವಾಯು ಜೀವೋತ್ತಮ್ ಅಂತ ಹೇಳಿದ್ರು ಸರಿ ಲಕ್ಷ್ಮೀ ಜೀವೋತ್ತಮ್ ಅಂತ ಹೇಳಿದ್ರೂ ಸರಿ ನಾಳೆ ಯಾರಾದ್ರೂ ಲಕ್ಷ್ಮೀ ಜೀವೋತ್ಮ ಅಂತ ಹೇಳಿದ್ರೆ ಅವ್ರನ್ನ ಬಡಿಬೇಡಿ ಸರಿ ಉಂಟು ಈ ಅರ್ಥದಲ್ಲಿ ತಿಳ್ಕೊಳ್ಳಿ ಅದೇ ಹೇಳಿದ್ರೆ ಜೀವಭೂತ ಬಹಳ ಹ್ಮ್ ಆದ್ರಿಂದಾಗಿ ಧಾರಣೆ ಪೋಷಣೆ ಮಾಡತಕ್ಕಂಥವಳು ಮಹಾನುಭಾವಳು ಅಂದ್ರೆ ಪ್ರಾಣಧಾರಕಳಾಗಿ ಸದಾ ಜೀವಭೂತ ಜೀವ ಸಾಕು ಜೀವಭೂತ ಅಂತ ಕೇಳಬೇಕೆ ಯಾವಾದರೂ ಜೀವನ ಪ್ರಾಣಧಾರಕಳಾಗಿ ಯಾವಾಗಲೂ ಇರುವವಳವಳು ಆದ್ರಿಂದಾಗಿ ಅವಳಿಗೆಲ್ಲವರಿಗಿಂತಲೂ ಪರ ಎಲ್ಲ ಜೀವನಿಗಿಂತಲೂ ಪರ ಜಡ್ರಕೃತಿಗಿಂತಲೂ ಪರ ಜೀವಚೇತನಿಗಿಂತಲೂ ಪರ ಉತ್ತಮಗಳು ಜಯೇದ್ ಧಾರ್ಯತೆ ಜಗತ್ ಸುಮ್ಮನೆ ನಾಲ್ಕೇ ವಾರ್ತೆ ಹೆಸರಲ್ಲಿ ಅವಳಿಗೆ ಜೀವ ಅಂತ ಸಹಜವಾಗಿ ಜೀವ ಪ್ರಾಣಧಾರಗಳಾಗಿ ಅರ್ಥವತ್ತಾಗಿ ಅವಳು ಎಲ್ಲ ಛತತ್ತು ಈ ಜಗತ್ತು ಮುಕ್ತ ಪ್ರಪಂಚ ಎಲ್ಲರೂ ಅವಳ ಹತೋ ಹತೋಟಿಯಲ್ಲಿ ಬಂದಿದೆ ಬ್ರಹ್ಮಾದಿ ಪ್ರಪಂಚವನ್ನ ಅವಳು ಧಾರಣೆ ಮಾಡ್ತಾಳೆ ಆದ್ರಿಂದ ಅವಳು ಉತ್ತಾವಳ ಅಂತ ತಿಳ್ಕೋ ಹೀಗೆ ತನ್ನ ಹೆಂಡತಿಯ ಬಗ್ಗೆ ಭಗವಂತ ಮಾಹಿತಿ ಕೊಡ್ತಾರೆ ಮೇಪಾರಾಮ್ ಆದರೆ ಅವಳು ಕೂಡ ನನ್ನ ಹತೋಟಿಯಲ್ಲಿರ್ತಾರೆ ಅವಳು ನನ್ನ ಕಂಟ್ರೋಲ್ ಇರು ಬಹಳ ಚೆನ್ನಾಗಿ ಇರ್ತಾರಲ್ಲ ಯಾಕಂದ್ರೆ ಲಕ್ಷ್ಮೀ ಮಾತ್ರ ಕಂಟ್ರೋಲ್ ಇರುವುದಲ್ಲ ಲಕ್ಷ್ಮೀ ಕಂಟ್ರೋಲ್ ಯಾರಿದೆ ಅದೆಲ್ಲೋ ಅವನ ಕಂಟ್ರೋಲ್ ಇದೆ ಉಪನಿಷತ್ತು ಹೇಳ್ತದೆ ಈಶಾ ವಾಸ್ವಗತ್ಯ ಮಾದೃದ್ಯನಂ ಇದೆಲ್ಲ ಚರಾಚರ ಪ್ರಪಂಚ ಈಶಾವಾಸ್ ಭಗವಂತನಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾದ ಮನೆ ಅದು ಅವನ ಕಂಟ್ರೋಲ್ ಇದೆ ಓಹೋ ಒಂದು ಮನೆಯಲ್ಲಿ ಬ್ರಹ್ಮಾಂಡಂ ಬರಮಂದಿರಂ ಆ ಮಂದಿರದಲ್ಲಿ ಕೆಲವೊಂದು ಹೆಂಡತಿಯ ವಶದಲ್ಲಿ ಕಂಟ್ರೋಲ್ ಇರುತ್ತೆ ಕೆಲವೊಂದು ಗಂಡನ ವಶದಲ್ಲಿ ಇರುತ್ತೆ ಹೆಂಡತಿ ವಶದಲ್ಲಿ ಗಂಡನ ವಶದಲ್ಲಿ ಇರೋದಿಲ್ಲ ಗಂಡನ ವಶದಲ್ಲಿ ಹೆಂಡತಿ ಇರದ ಇರೋದಿಲ್ಲ ಹಾಗಿರುತ್ತೆ ಆದ್ರೆ ಈಗ ಹಾಗಲ್ಲ ಎಗತ್ಯ ಜಗನ್ಮನಃ ಲಕ್ಷ್ಮಿಯ ಹತೋಟಿಲಿರುವ ಪದಾರ್ಥವು ಕೂಡ ಭಗವಂತನ ಹತೋಟಿರುತ್ತೆ ಮನೆಯಲ್ಲಿ ಒಂದು ಮನೆಯಲ್ಲಿ ಒಬ್ಬ ಗ್ರಹಸ್ಥನ ಮನೆಯಲ್ಲಿ ಹೆಂಡತಿ ವಶದಲ್ಲಿರುವದ್ದು ಗಂಡನ ವಶದಲ್ಲಿ ಇರಬೇಕಾಗಿಲ್ಲ ಆದ್ರೆ ಇಲ್ಲಿ ಹಾಗಲ್ಲ ಹೆಂಡತಿಯ ವಶ ಪ್ರಕೃತಿ ಲಕ್ಷ್ಮೀ ತತ್ವದ ವಶದಲ್ಲಿ ಇದ್ದು ಕೂಡ ಕಂಟ್ರೋಲ್ ಅಂಕತ ಹೋಗುತ್ತಾ ಭಗವದ್ ವಶದಲ್ಲಿ ಅಲ್ಲಿರುತ್ತೆ ಎಲ್ಲವೂ ಲಕ್ಷ್ಮಿ ಅಷ್ಟೆ ಲಕ್ಷ್ಮಿ ವಶದಲ್ಲಿರುವ ಎಲ್ಲವು ನನ್ನ ಕಂಟ್ರೋಲ್ ಇದೆ ಅದಕ್ಕೆ ಹತೋನಲ್ಲಿರುವಂತಹದ್ದು ಲಕ್ಷ್ಮೀ ದೇವಿ ನನ್ನ ಹತೋರ್ನಿರ್ತಾಳೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ ಸರಿ ಇಷ್ಟು ಹೇಳಿದ ನಂತರ ಮುಂದೆ ಒಂದು ಪ್ರಶ್ನೆ ಏನಂದ್ರೆ ನೀವು ಸುಮ್ಮನೆ ಸ್ವಲ್ಪ ಸಂಕೋಚ ಮಾಡ್ತಾ ಇದ್ದೀರಿ ನೀ ಹೇಳಿದ್ರೆ ಎರಡು ಪ್ರಕೃತಿಯ ಬಗ್ಗೆ ಹೇಳಿದ್ರೆ ಒಂದು ಜೀವ ಪ್ರಕೃತಿ ಒಂದು ಜಡ ಪ್ರಕೃತಿ ಇದು ನನ್ನ ವಶದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಆದ್ರೆ ದೇಹ ಇಲ್ಲವೇ ಇಂದ್ರಿಯ ಇಲ್ಲವೇ ವಿಷಯ ಪದಾರ್ಥಗಳಿಲ್ಲವೆ ನಾನಾ ತರದ ಪದಾರ್ಥಗಳಲ್ಲಿರುವಾಗ ನೀವು ಇದ್ದ ಎರಡು ಪ್ರಕೃತಿ ಮಾತ್ರ ನನ್ನ ಹತೋಟಿಲಿದೆ ಅಂತ ಹೇಳಿದ್ರೆ ನಿನ್ನ ಈಶತ್ವ ಕಡಿಮೆ ಆಯ್ತಲ್ವಾ ನೀನು ಪರಮೇಶ್ವರನಾಗುವುದಿಲ್ಲ ಜಗತ್ತಿನ ಸಾವಿರಾರು ಪದಾರ್ಥಗಳಿರುವಾಗ ಈ ಜಡ ಪ್ರಕೃತಿ ಲಕ್ಷ ಚಿತ್ ಪ್ರಕೃತಿ ಚೇತನ ಪ್ರಕೃತಿ ಎರಡೇ ನಿನ್ನ ಕತೋಟ ಇಲ್ಲದ್ರೆ ನೀನು ಪರಮೇಶ್ವರ ಹೇಗೆ ನೀನು ಸರ್ವೇಶ್ವರ ಹೇಗೆ ಇದು ಎಟ ದೇಶದ ಈಶನಾಗಿದೆ ಸರ್ವೇಶ್ವರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದ್ದದ್ದೆಲ್ಲವೂ ನಿನ್ನ ಹತೋಟಿಲಿಲ್ಲ ಕೆಟ್ಟ ಪದಾರ್ಥಗಳಿದೆಯಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲ ಅದನ್ನು ನಾನು ಸ್ಥೂಲ ರೂಪದಲ್ಲಿ ಅದು ಹೇಳಲಿಲ್ಲ ಅದಕ್ಕೆ ಮುಂದೆ ಹೇಳ್ತಾನೆ ಕೃಷ್ಣ ಕಾರ್ಯದಿಂದ ಸಹಿತವಾದ ಪ್ರಕೃತಿಗಳು ದೇಹ ಇಂದ್ರಿಯ ವಿಷಯ ಇದೆಲ್ಲ ಪ್ರಕೃತಿಯ ಕಾರ್ಯ ಪ್ರಕೃತಿ ಕಾರ್ಯ ಸಹಿತವಾಗಿರ್ತಕ್ಕಂತಹ ಈ ಪ್ರಕೃತಿ ಏನಿದೆ ಜೀವ ಜಾತಗಳು ಎಲ್ಲವೂ ಏತದ್ಯೋನಾನಿ ಭೂತಾನಿ ಅಂತ ತಿಳ್ಕೊ ಹೌದು ಶರೀರ ಇದೆ ಇಂದ್ರೆ ಇದೆ ವಿಷಯ ಪದಾರ್ಥ ಇದೆ ಅದರಿಂದ ಸಹಿತರಾದಂತಹ ಎಲ್ಲ ಜೀವಜಾತ ಇದೆ ಇದೆಲ್ಲವುದಕ್ಕೂ ಕಾರಣ ಜಡ ಪ್ರಕೃತಿ ಮತ್ತು ಚಿತ್ ಪ್ರಕೃತಿ ಹಾಗಾಗಿ ಅದು ಪ್ರತ್ಯೇಕವಾಗಿ ಕಾರ್ಯ ಎಲ್ಲವೂ ಕಾರಣ ವಶದಲ್ಲಿದ್ರೆ ಅಂತ ಕಾರಣವು ನನ್ನ ವಶದಲ್ಲಿ ಇದೆ ಅಂತ ಹೇಳಿಬಿಟ್ರೆ ಕಾರ್ಯಕ್ಕೆ ಕಾರಣವಾಗಿರ್ತಕ್ಕಂತಹ ಜಡ ಪ್ರಕೃತಿ ಇದೆಲ್ಲವೂ ನನ್ನ ವಶದಲ್ಲಿ ಕಾರ್ಯವೂ ನನ್ನ ವರ್ಷದಲ್ಲಿದೆ ಅರ್ಥ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಏತದ್ಯೋನಿನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಏತದ್ಯೋನಿನಿ ಅಂದ್ರೆ ಅರ್ಥ ಏನು ಪ್ರಕೃತಿಯೇ ಕಾರಣ ಜಡ ಪ್ರಕೃತಿ ಚೇತನ ಪ್ರಕೃತಿ ಕಾರಣವಾಗಿಯುಳ್ಳ ಈ ಎಲ್ಲ ಜೀವರಾಶಿಗಳು ಕಾಗ ಕಾಗ ಸಹಿತವಾದದ್ದು ಎಲ್ಲವೂ ಕೂಡ ಏನಾಗ್ತದೆ ಅಂತ ಹೇಳಿಬಿಟ್ರೆ ಸರ್ವಾಣಿ ಏನಾಗಿದೆ ಉಪಧಾರಯ ಸರ್ವಾಣಿ ಏನು ನನ್ನಿಂದ ಉತ್ಪನ್ನವಾದದ್ದು ಎಲ್ಲವೂ ಕೂಡ ಅದು ನನ್ನ ವಶದಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂತ ಅಭಿಪ್ರಾಯ ಅಂದ್ರೆ ಏನರ್ಥ ಆಗತ್ತೆ ಅಂದ್ರೆ ಈಗ ಈ ಕಾರ್ಯಕಾಲ ಎಲ್ಲವೂ ಕೂಡ ಅದಕ್ಕೆ ತಾಣವಾದದ್ದು ಪ್ರಕೃತಿ ಜಡಪ್ರಕೃತಿ ಅದರ ವಶದಲ್ಲಿ ತಿಳ್ಕೊಳ್ಬಾರ್ದು ಆ ಕಾರ್ಯಕರಣ ಅದಕ್ಕೆ ಕಾರಣವಾಗಿದ್ದ ಜಡ ಪ್ರಕೃತಿ ಎಲ್ಲವೂ ಕೂಡ ಅಂಥದೋ ಗತ್ವ ನನ್ನ ವಶದಲ್ಲೇ ಇದೆ ಯಾಕಂದ್ರೆ ಈಗ ಜಡ ಪ್ರಕೃತಿ ಸೃಷ್ಟಿ ಮಾಡುತ್ತೆ ಚೇತನ ಪ್ರಕೃತಿ ಸೃಷ್ಟಿ ಮಾಡುತ್ತೆ ಈ ಸೃಷ್ಟಿ ಸ್ಥಿತಿ ಅಲ್ಲ ಆದರೆ ಜಡ ಪ್ರಕೃತಿ ಚೇತನ ಪ್ರಗತಿ ಅಧೀನದಲ್ಲಿರುತ್ತೆ ಪರಮಾತ್ಮನ ಅಧೀನದಲ್ಲಿ ಇಲ್ಲ ಅಂತ ತಿಳ್ಕೊಳ್ಬೇಡ ಅದು ನನ್ನ ಅಧೀನದಲ್ಲೇ ಯಾಕೆ ಅಹಂ ಕೃಷ್ಣ ಜಗತಃ ಪ್ರಭವ ಪ್ರಲಯ ಸ್ಥ ಕೃಷ್ಣ ಹೇಳ್ತಾನೆ ಸಮಗ್ರವಾದ ಪ್ರಪಂಚಕ್ಕೆ ನಾನು ಉತ್ಪಾದಕ ನಾನು ಪ್ರಳಯಕರ್ತ ಅಂತ ಹೇಳ್ತಾನೆ ಅಂದ್ರೆ ವಸ್ತು ತತ್ತು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದು ಕೇವಲ ಪ್ರಕೃತಿ ಅಧೀನ ತಿಳ್ಕೊಳ್ಬೇಡ್ರೆ ಏನು ಈಶ್ವರ ಅಧೀನ ತಿಳ್ಕೊಳ್ಬೇಡ ದೇವ್ರ ನಾನೇ ಕೊಳೆಯ ನಾನೇ ಜಗತ್ತಿನ ಲಯ ಅಂತ ಹೇಳ್ತಾನೆ ದೇವರೇ ಜಗತ್ತಿನ ಲಯ ಅಲ್ಲ ದೇವರೇ ಜಗತ್ತಿನ ಸೃಷ್ಟಿ ಅಲ್ಲ ಆದ್ರೆ ಯಾಕೆ ಹಾಗೆ ಹೇಳ್ಕೊಳ್ತಾರೆ ಅಂದ್ರೆ ಆಟೋ ಆಟೋ ಹೇಳ್ತೇನೆ ಆಟೋ ಚಾಲಕನ ಆಟೋ ಆಟೋ ಅಂತ ಹೇಳ್ತೇನೆ ಯಾಕೆ ಅವನು ಆಟೋ ಅಂತ ಯಾಕೆ ಹೇಳಿ ಆಟೋ ಯಾರ ಅಸ್ತಿತ್ವದಲ್ಲಿದೆ ಆಟೋ ಯಾರ ಅಸ್ತಿತ್ವದಲ್ಲಿದೆ ಚಾಲಕನ ಅಸ್ತಿತ್ವ ಆಗ ಅದರ ಅತ್ಯಂತ ಯಾರ ವಶದಲ್ಲಿದೆಯೋ ಆ ಶಬ್ದ ಅದೇ ಶಬ್ದ ಬಳಸೋದು ಪಾಪ ಅಂತ ಹಾಗೆ ಈಗ ಜಗತ್ತೇ ದೇವರು ಜಗತ್ತಿನ ಸೃಷ್ಟಿ ಯಾಕೆ ಅದು ಆತ ಅಂತ ಹೇಳಿದಾಗ ಜಗತ್ತಿನ ಸೃಷ್ಟಿ ಭಗವದ್ ಅಧೀನದಲ್ಲಿದೆ ಜಗತ್ತಿನ ಪ್ರಲಯ ಅಂತ ದೇವ್ರನ್ನ ಕರೆಯುವುದು ಯಾಕೆ ಜಗತ್ತಿನ ಪ್ರಲಯ ಅವನ ಅಸ್ತಿತ್ವದಲ್ಲಿದೆ ಅವನ ಅಧೀನದಲ್ಲಿದೆ ಇಷ್ಟೇ ಅಭಿಪ್ರಾಯದಿಂದ ಆದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲೂ ಕೂಡ ಕೇವಲ ಪ್ರಕೃತಿ ಅಧೀನ ಅಲ್ಲ ಅದು ನನ್ನ ಅಧೀನ ಅಂತ ಹೇಳಲಿಕ್ಕೋಸ್ಕರವೇ ಯಡಧೀನ ಎತ್ತ ತಪ್ಪೇವ ಭಣ್ಯತೆ ಲೋಕದಲ್ಲಿ ಅದು ಬಹಳ ಪ್ರಯೋಗ ಕರವೇ ಇದೆ ರಾಜಂ ರಾಜರೇ ರಾಷ್ಟ್ರ ಅಂತ ಅರ್ಥ ಏನು ರಾಜನ ಅಧೀನದಲ್ಲಿ ವಾಷ್ಟ್ರ ಇದೆ ಅಂತ ಅರ್ಥ ಹಾಗೆ ವಿಶ್ವವು ಸರ್ವವಿಧಂ ಖನು ಬ್ರಹ್ಮ ಸರ್ವಂ ಖರಿದಂ ಬ್ರಹ್ಮ ಅಂದ್ರೆ ಬ್ರಹ್ಮ ಪರಮಾತ್ಮನ ಅಧೀನದಲ್ಲಿ ಈ ಜಗತ್ತಿದೆ ಅಂತ ಅರ್ಥ ಹಾಗೆ ಜಗತ್ತಿನ ಪ್ರಲಯ ಪ್ರಭಾವ ನಾವು ಅಂದ್ರೆ ನನ್ನ ಅಧೀನದಲ್ಲಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ರ ಇರಲಿ ಅಂತ ಅಭಿಪ್ರಾಯದಿಂದ ಕೃಷ್ಣ ಹೇಳ್ತಾನೆ ಆದರೆ ಅದು ಕೇವಲ ಪ್ರಕೃತಿ ವಶ ಅಲ್ಲ ನನ್ನ ಅಂತಭಾವತ್ತ ನನ್ನ ವಶದಲ್ಲೇ ಇರ್ತಕ್ಕಂಥದ್ದು ಎಂಬುದನ್ನ ತಿಳ್ಕು ಅಂತ ಕೃಷ್ಣ ಹೇಳಿದ ಉಪಧಾರಯ ಅಂತ ಹೇಳ್ತಾರೆ ಬಹಳ ಚೆನ್ನಾಗಿ ಅದು ಉಪಧಾರಯ ಅಂದ್ರೆ ಸಾಕು ಅದು ಬೇಕಾಗಿಲ್ಲ ಉಪಧಾರ ಎಂದ ಉಪ ಅಂದ್ರೆ ಉತ್ಕೃಷ್ಟವಾಗಿ ತಿಳ್ಕೋ ಇದು ಸರಿಯಾದ ತಿಳುವಳಿಕೆ ಎಂಬ ಮಾತು ಅಂದ್ರೆ ಹಾಗಾದ್ರೆ ಇದು ಒಂದು ಪ್ರಶ್ನೆ ಆ ಏನು ಅಂದ್ರೆ ನಾನು ಜಗತ್ತಿನ ಪ್ರಲಯ ನನ್ನ ಅಧೀನದಲ್ಲಿದೆ ಜಗತ್ತಿನ ಸೃಷ್ಟಿ ನನ್ನ ಅಧೀನದಲ್ಲಿದೆ ಅಂತ ಹೇಳಿದರು ಇದು ಇನ್ನೊಂದು ಅಭಿಪ್ರಾಯ ಬಹಳ ಚೆನ್ನಾಗಿ ಹೇಳ್ತಾರೆ ಆಗಲಿಂಗ ಸ್ವಾಮಿಗಳು ಜಗತ್ತಿನ ಸೃಷ್ಟಿ ಪ್ರಳಯ ಅವನ ಕೈಯಲ್ಲಿದೆ ಆದ್ರಿಂದಾಗಿ ಜಗತ್ತಿನ ಪ್ರಳಯ ಜಗತ್ತಿನ ಪ್ರಭವ ಅಂತ ಕೃಷ್ಣನನ್ನ ಕರೆದ್ ಮಾತ್ರ ಅಲ್ಲ ಇದಕ್ಕೆ ಇನ್ನೊಂದು ಅರ್ಥ ಇದೆ ಜಗತ್ತಿನ ಸೃಷ್ಟಿ ಜಗತ್ತಿನ ಪ್ರಲಯ ಅನುಭವಿಸುವುದು ಅವನು ಹಾಗಾಗಿ ಅವನನ್ನು ಅದನ್ನು ಭೋಗ್ತಾರೆ ಅವನು ಪರಮಾತ್ಮ ಹಾಗಾಗಿ ಅವನನ್ನು ಜಗತ್ತಿನ ಸೃಷ್ಟಿ ಜಗತ್ತಿನ ಪ್ರಭಾವ ಜಗತ್ತಿನ ಲಯ ಅಂತ ಕರಿಬಹುದು ಅವನನ್ನ ಯಾಕೆ ಅದನ್ನು ಅವನು ಭೋಗಿಸ್ತಾರೆ ಎನ್ರಿದು ಉದಾಹರಣೆಗೆ ಒಂದು ಹೇಳ್ತಾರೆ ನೋಡಿ ಪಿತೃ ಇದ್ದಾಳಲ್ಲ ಪಿತೃ ಅವನನ್ನು ಪುತ್ರನ ಜನ್ಮದ ಭೋಕ್ತ ಯಾರಾದ್ರೂ ನಾಶ ಆದರೆ ಆ ನಾಶದ ಭೋಕ್ತ ಅಂತ ಕರೀತಾರೆ ಪುತ್ರ ಉತ್ಸವ ಆಗುತ್ತೆ ಆ ಪುತ್ರೋತ್ಸವ ಆದಾಗ ಆ ಪುತ್ರನ ಉತ್ಪತ್ತಿಯಿಂದ ಯಾರಿಗೆ ಸುಖ ಆಗುತ್ತೆ ತಂದೆಗೆ ಸುಖ ಆಗ ಹಾಗಾಗಿ ಆ ಪುತ್ರ ಜನ್ಮದ ಭ ಅಂದ್ರೆ ಅದರಿಂದ ಆಗ್ತಕ್ಕಂತಹ ಸುಖವನ್ನ ಅನುಭವಿಸುವ ಯಾರು ತಂದೆ ಆಗಲಿ ಅವನನ್ನು ಏನನ್ನು ಕರೀತಾರೆ ಆ ಪುತ್ರನ ಭೋ ಪುತ್ರನ ಉತ್ಪತ್ತಿಯ ಭೋಕ್ತ ಜನ್ಮದ ಭೋಕ್ತ ಜನ್ಮದಿಂದ ಅವನಿಗೆ ಸುಖ ಆಗತ್ತೆ ಅದೇ ಅವನು ಜನ್ಮದ ಭಕ್ತ ಅಂತ ಅವನು ಕರಿ ಈ ಜನ್ಮ ಎಂಬುದು ಅವನ ಹತೋಟಿಲಿದೆ ಅಂದ್ರೆ ಇಷ್ಟೇ ಅರ್ಥ ಅಲ್ಲ ಜನ್ಮದಿಂದಾಗಿ ಆನಂದ ಏನು ಆಗ್ತದೆ ಅದನ್ನು ಅನುಭವಿಸ್ತಾನೆ ಆದ್ದರಿಂದಾಗಿ ಪುತ್ರ ಜನ್ಮ ಭಕ್ತ ಯಾರು ತಂದೆ ಅವನಿಗೆ ಆಗದಂತವರು ಯಾರೋ ಇದ್ದಾರೆ ಅವನ ಶತ್ರು ಶತ್ರುಳ ಶತ್ರು ಆ ತಂದೆಯಾದವರನ್ನ ಅವನ ಶತ್ರು ಸತ್ತಾದ ಓಹೋ ನಾಶದ ಭೋಪ್ತ ಅಂತ ಕರೀತಾರೆ ಆ ಅವನಿಗೆ ಆಗದಿಂದವರ ಶತ್ರುಗಳ ಸತ್ರೆ ಅವನು ನಾಶದಿಂದ ಆನಂದವನ್ನು ಪಡೆದ ಹಾಗಾಗಿ ನಾಶದ ಭೋಪ್ತ ಅಂತ ಅವನನ್ನು ಕರೀತು ಹಾಗೆ ದೇವರಿಗೆ ಜಗತ್ತು ಸೃಷ್ಟಿ ಮಾಡಿದಾಗ ಅವನಿಗೆ ಆನಂದ ಏನಿದೆ ಆನಂದವಿದ್ದರೆ ಅವನು ಮಾಡ್ತಾ ಇದ್ದಾನೆ ಪರಮಾತ್ಮ ಹಾಗಾಗಿ ಆ ಜಗತ್ತಿನ ಸೃಷ್ಟಿ ಮಾಡ್ತಾ ಆನಂದ ಯಾವಾಗಲೂ ಅವನಿಗಿರುತ್ತೆ ಆದ್ರಿಂದ ಇದು ಆನಂದದ ಕೆಲಸ ಆನಂದದಿಂದ ಆಗ್ತಕ್ಕಂಥ ಕೆಲಸ ಅದರಿಂದಾಗಿ ಆನಂದ ಆಗ್ತದೆ ಅಂತ ಹೇಳಬಾರ್ದು ದೇವರಿಗೆ ಯಾಕೆ ದೇವರಿಗೆ ಜಗಸೃಷ್ಟಿನ ಏನು ಆಗ್ಬೇಕಾಗಿಲ್ಲ ಆದ್ರೆ ಅದು ಆನಂದದಿಂದಲೇ ಮಾಡ್ತಾನೆ ಜಗಸೃಷ್ಟಿಯನ್ನ ಹಾಗಾಗಿ ಜಗಸೃಷ್ಟಿ ಭೋಕ್ತ ಅಂತ ಅವ್ರನ್ನ ಕರೆಯುತ್ತೆ ಆನಂದದಿಂದಲೇ ಜಗತ್ತಿನ ಲಯ ಬರ್ತಾನೆ ಹಾಗಾಗಿ ಅವನ ಆ ಲಯದ ಭೋಕ್ತ ಅಂತ ಅವನನ್ನು ಕರೆಯೋದು ಹಾಗಾಗಿ ಅವನನ್ನು ಲಯ ಭೋಗ್ತ ಆದ್ರಿಂದಾಗಿ ಸೃಷ್ಟಿಯ ಭೋಗ ಆದ್ರಿಂದಾಗಿ ಅದರಿಂದಾಗಿ ಅವರಿಗೆ ಆನಂದದಿಂದಲೇ ಎರಡು ಕಾರ್ಯವನ್ನು ಮಾಡ್ತಾನ ಆದ್ರಿಂದಾಗಿ ಅದು ಅದು ಅವರ ಭೋಗ್ರಿಂದ ಇವನನ್ನು ಲಯ ಮತ್ತು ಪ್ರಳಯ ಅಂತ ಕರೆಯುವುದು ಇಷ್ಟು ಹೇಳಿ ಕೃಷ್ಣ ಅಂತೂ ಪ್ರತಿಯೊಂದು ವಸ್ತುವಿನ ಈ ಸೃಷ್ಟಿಸ್ಥಿತಿ ಇದು ನನ್ನ ಹತೋಟಿಯಲ್ಲಿದೆ ಕಾರ್ಯಕಾರಣ ಪ್ರಪಂಚವೂ ಕೂಡ ನನ್ನ ಹತೋಟಿಯಲ್ಲಿದೆ ಪ್ರತಿಯೊಂದು ನನ್ನ ಹತೋಟಿಯಲ್ಲಿದೆ ಇಷ್ಟೆಲ್ಲ ದೇವರು ಯಾಕೆ ಬೇಕು ಸುಮ್ಮನೆ ಶೂನ್ಯದಿಂದ ಜಗತ್ತನ್ನು ಸೃಷ್ಟಿ ಮಾಡಬಹುದಲ್ಲ ಮಾಡಲಿಕ್ಕೆ ಬರುವುದಿಲ್ಲ ಅಂತಿಲ್ಲ ಆದ್ರೆ ವೇದದಲ್ಲಿ ಯಾವ ನಿಯಮವನ್ನು ಹೇಳಿದ್ದಾರೋ ಆ ನಿಯಮವನ್ನು ಭಗವಂತ ಅಳವಡಿಸ್ತಾನೆ ಪ್ರಕೃತಿಯನ್ನು ಉಪಾದಾನವಾಗಿಟ್ಕೊಂಡು ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ವೇದದಲ್ಲಿ ಏನೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಚಿಟಿ ಬಾರದಂತೆ ದೇವರು ನೋಡ್ಕೊಡ್ತಾರೆ ದೇವರಿಗೆ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ ಹಾಗಾಗಿ ಇಷ್ಟೆಲ್ಲ ಕಾರಣ ಕಲಾಪಗಳನ್ನು ಸೃಷ್ಟಿ ಮಾಡಿಕೊಂಡು ಅವುಗಳ ಒಳಗೆ ನಿಂತು ಅವರಿಗೆ ನಾನಾ ಶಕ್ತಿಯನ್ನು ಕೊಟ್ಟು ನಾನಾ ಶಕ್ತಿಯನ್ನು ಜಾಗೃತಗೊಳಿಸಿ ಬಹುರೂಪದಿಂದ ಇದ್ದು ಇಷ್ಟೆಲ್ಲ ವೈಭವ ಕಟ್ಟಿಕೊಂಡು ಪರಿವಾರ ಕಟ್ಟಿಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಾನಂದ್ರೆ ಐಶ್ವರ್ಯ ಅದು ಭಗವಂತನ ಅತ್ಯಂತ ಅದ್ಭುತ ಶಕ್ತಿಗೆ ಅದು ದ್ಯೋತಕ ಆ ದೃಷ್ಟಿಯಲ್ಲಿ ಕೃಷ್ಣ ಈ ಸೃಷ್ಟಿ ತತ್ವಗಳನ್ನು ಸೃಷ್ಟಿ ಮಾಡಿಕೊಂಡು ಅದರ ಮಾಧ್ಯಮದಿಂದ ಸೃಷ್ಟಿ ಮಾಡ್ತಾನೆ ತೇರ ಏಕಾದಿಯಾಗಿ ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಇದ್ರು ಕೂಡ ತನ್ನ ವೈಭವ ಪ್ರದರ್ಶನಕ್ಕೋಸ್ಕರ ಭಕ್ತರಿಗೆ ಅದರಲ್ಲಿ ಭಕ್ತಿ ಬರಬೇಕಂತ ದೋಚನ ಇಷ್ಟೆಲ್ಲ ಕಾರಣ ಕಲಾಪಗಳನ್ನು ಸೃಷ್ಟಿ ಮಾಡಿಕೊಂಡು ಮಾಡ್ತಾನೆ ಅಂತ ಇಟ್ಕೊಳ್ಬೇಕದ್ದು ಇದನ್ನೇ ಐಶ್ವರ್ಯ ಜ್ಯೋತಿ ಸಾಧನಾ ನಾವು ಸಾಧನತ್ವ ಯಾತ್ಮಾಧೀನ ವಿಷ್ಯತೆ ಐಶ್ವರ್ಯ ಜ್ಯೋತಿಕಾಭವೇ ಪ್ರಸ್ತುತ ಸಾಧನವೂ ಬೇಕಾಗಿಲ್ಲ ಸಾಧನ ನಿರಪೇಕ್ಷವಾಗಿ ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಉಂಟು ಸಾಧನಕ್ಕೆ ಸಾಧನಾಥ ಶಕ್ತಿಯನ್ನು ಕೊಟ್ಟವರೇ ಬಹುದು ತಾನು ಸಾಧನ ಸತ್ಯವಾದ ಶಕ್ತಿ ಕೊಟ್ಟು ಅದರ ಮಾಧ್ಯಮದಿಂದ ಮಾಡುವುದಕ್ಕಿಂತ ಯಾರ ಸಾಧನಕರ ಅನ್ನೋ ಬೇಡ ಹಾಗೇ ಸೃಷ್ಟಿ ಮಾಡಬಹುದಲ್ಲ ಅಂದ್ರೆ ಆಗ ಅವನ ಅಚಿಂತದ್ಭುತ ಶಕ್ತಿ ಅದು ಜಾಗೃ ಅದು ದ್ಯೋತಕವಾಗುವುದಿಲ್ಲ ಸಾಧನವು ಸೃಷ್ಟಿ ಮಾಡಿ ಶಕ್ತಿ ಕೊಟ್ಟು ಅಲ್ಲಿ ನಿಯಾಮಕರು ಬಂದಿದ್ದು ಅಷ್ಟೆಲ್ಲ ಚಿಂತ ಶಕ್ತಿಯನ್ನು ಜಾಗೃತಗೊಳಿಸಿ ನಿರ್ಮಾಣ ಮಾಡ್ತಾ ಇದ್ದ ಒಬ್ಬೊಬ್ಬೊಬ್ಬ ಇಷ್ಟ ಅಲ್ಲ ಸಾಧನಕರ ಆತ್ಮಗಳು ಅವುಗಳಲ್ಲಿರುವ ಭಿನ್ನ ಭಿನ್ನವಾದ ಶಕ್ತಿ ಅದಕ್ಕೆ ಪ್ರೇರಕರಾಗಿ ಅವನು ಆ ಬಹುರೂಪದಿಂದ ಇರುವುದು ಏನು ಭಗವಂತನ ಮಹಿಮೆಯಪ್ಪ ಅಂತ ಭಕ್ತಿ ಜಾಗಕಾಗಲಿಕ್ಕೆ ಅದು ಕಾರಣವಾಗುತ್ತೆ ಆದ್ರಿಂದಾಗಿ ತಾನೊಬ್ಬರೇ ಏಕಾಕಿಯಾಗಿ ಸೃಷ್ಟಿ ಮಾಡ್ದೇನೆ ಪರಿವಾರವನ್ನು ಸೃಷ್ಟಿ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿ ತನ್ನ ಐಶ್ವರ್ಯವನ್ನು ಪ್ರಕಟಪಡಿಸಿ ಪರಮೇಶ್ ಆಗಿ ತನ್ನ ಮಹಿಮೆಯನ್ನು ವ್ಯಕ್ತಪಡಿಸ್ತಾನೆ ಅದಕ್ಕೆಲ್ಲ ಇಷ್ಟೆಲ್ಲ ಕಾರಣಕಲಾಪಗಳ ಸೃಷ್ಟಿ ಅಂತ ಭಗವ ಭಾಗವಂತದ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ a oh.